ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಭಗವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರಾಣದಲ್ಲಿ ಎರಡನೇದ ರುದ್ರಸಂಹಿತೆ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಸಾಧ್ಯ ಸಾಧನ ಖಂಡ ಇದನ್ನು ಎರಡನೇದಾಗಿ ರುದ್ರ ಸಂಹಿತೆ ಅದರಲ್ಲಿ ಮೊದಲನೇದು ಸೃಷ್ಟಿಖಂಡ ಅದು ನೋಡಿದ್ದೇವೆ ಎರಡನೇ ದಿಗು ಸತೀಖಂಡವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಇಪ್ಪತ್ತ ಎರಡು ಅಧ್ಯಾಯಗಳು ಈಗಾಗಲೇ ನೋಡಿದ್ದೇವೆ ಇನ್ನು ಇಪ್ಪತ್ತ ಮೂರನೇ ಅಧ್ಯಾಯ ಶ್ರೀ ಓ ನಮ ಶಿವಾಯ ಅಥ ಶ್ರೀ ಶಿವಮಹಾಪುರ ರುದ್ರ ಸಂಹಿತಾಂ ಸತೀಖಂಡೇ ತ್ರಯವಿಶೋಧ್ಯಾ ಬ್ರಹ್ಮೋವಾಚ ವಿಹಾರ ವೈ ಶಂಕರೆಣ ಚತೀ ಸಂತುಷ್ಟಾ ಸವ ಭವ ಸಂತುಷ್ಟಾತಿವಿರಾಗ ಸಮಯತ ಅಂದರೆ ತ್ರಯ ವಿಂಶಃ ಅಂದರೆ ಇಪ್ಪತ್ತ ಮೂರು ವಿಂಶಃ ಅಂದರೆ ವಿಂಶತಿ ಅಂದರೆ ಇಪ್ಪತ್ತು ತ್ರಯೋವಿಂಶ ಅಂದರೆ ಇಪ್ಪತ್ತ ಮೂರನೆಯ ಅಂಥೇಳಿ ಹ್ಞೂ ತ್ರಯ ಅಂದರೆ ಮೂರು ಹಾಗೆ ಬ್ರಹ್ಮ ಹೇಳ್ತಾನೆ ನಾರದನಿಗೆ ದನೇ ಇವಂಕೃತ್ವ ವಿಹಾರಂ ವೈ ಶಂಕರೇಣ ಚತಿ ಹೀಗೆ ಶಂಕರನೇ ತುಂಬಾ ರಮಿಸಿ ವಿಹಾರ ಮಾಡಿ ಸತೀದೇವಿಯು ಸಂತುಷ್ಟ ಸಾ ಅಭವತ್ ಅವಳು ಸಂತುಷ್ಟಳಾದಳು ತೃಪ್ತಿ ಹೊಂದಿದಳು ಸಾ ಅಭವತ್ ಚ ಅತಿ ಅಂದರೆ ಅತ್ಯಂತ ಸಂತುಷ್ಟಿಯನ್ನು ಹೊಂದಿದ್ಳು ಅತ್ಯಂತ ತೃಪ್ತಿ ಭಾವವನ್ನು ಹೊಂದಿದ್ಲು ವಿರಾಗ ಸಂಜಾಯತ ಸಂಸಾರ ಸುಖದಲ್ಲಿ ಅನುರಾಗವು ಬರಬರುತ್ತಾ ಕಮ್ಮಿ ಆಯಿತು ವಿರಾಗ ಉಂಟಾಯಿತು ವೈರಾಗ್ಯ ಹ್ಞೂ ಅಥವಾ ವೈರಾಗ್ಯ ಭಾವ ಸ್ವಲ್ಪ ಸ್ವಲ್ಪವೇ ಬರಲಿ ಬರಲಿಕ್ಕೆ ಶುರುವಾಯಿತು ಶುರುವಾಯಿತು ಅಂತೇಳಿ ಆರಂಭ ಆಯಿತು ಅನುರಾಗ ಕಡಿಮೆ ಆಯಿತು विरह विराग विरागौ उंटा शुरुआत वैराग्य विराग से भाव वैराग्य विरागिण भाव वैराग्यम विरागी अंत शब्द विराग उल्ल यवन विरागी हम विरागिण भाव वैराग्यमी वैराग्य विरागी भाव विरक्त भाव ವಿರಕ್ತ ಅಂತೇಳಿ ಹೇಳ್ಬೋದು ಅನುರಕ್ತನ ಅಲ್ಲದಿರತಕ್ಕಂಥದ್ದು ವಿರಕ್ತ ವಿರಕ್ತತೆ ಏಕಸ್ ದಿವಸ ದೇವಿ ಸತೀ ರಹಸಿ ಶಿವಂ ಪ್ರಣಮ್ಯ ಸದ್ಭತ್ಯಾ. ಸದ್ಭಕ್ ಯಸ್ಯೋಚ್ಚೈ ಸುಕೃತ ನಸ್ಯ ಉಚ್ಚೈಹಿ ಸುಕೃತಾಂಜಲಿ ನಸ್ಯ ಅಂದರೆ ಇಟ್ಟು ಅಂತೇಳಿ ಸನ್ಯಸ್ಯ ಅಂದರೆ ಸಮ್ಯಕ್ ನ್ಯಾಸ ಸನ್ಯಾಸ ಚೆನ್ನಾಗಿ ಇಡುವಿಕೆ ಹಾಗೆಯೇ ಇಲ್ಲಿ ಏಕಸ್ಮಿನ್ ದಿವಸ ದೇವಿ ಸತಿ ಒಂದು ದಿನ ಹೀಗಿರೋದು ಒಂದು ದಿವಸ ಸತೀ ದೇವಿ ಏಕಾಂತದಲ್ಲಿ ಸತಿ ರಹಸ್ಯ ಸಂಗತ ಪ್ರಸನ್ನ ಮುಖದಿಂದಿರುವ ಶಂಕರನನ್ನು ನಮಸ್ಕರಿಸಿ ಶಿವಂ ಪ್ರಣಮ್ಯ ಸದ್ಭಕ್ತಿಯ ನ್ಯಸ ಉಚ್ಚೈ ಸುಕೃತಾಂಜಲಿ ಭಕ್ತಿಯಿಂದ ಕೈ ಕೊಂಡು ವಿನೀತಡಾಗಿ ನಿಂತು ಸುಪ್ರಸನ್ನಂ ಪ್ರಭುಂ ನ ದಕ್ಷತನೆಯ ಸತಿ ಉಚ ಸಾಂಜಲಿರ್ಭಕ್ತ ವಿನಯಾವನತಾ ತತೀದೇವಿಯು ವಿನಯಪೂರ್ವಕವಾಗಿ ಆ ದಕ್ಷನ ಪುತ್ರಿ ಆದ ಸತೀದೇವಿಯು ಶಿವನ ಪತ್ನಿಯಾದ ಶಿವನನ್ನು ಪ್ರಭುವನ್ನು ನಮಸ್ ಸುಪ್ರಸನ್ನನಾದ ಪ್ರಭುವನ್ನು ಹ್ಞೂ ಪ್ರಸನ್ನವದನಾಗಿರತಕ್ಕಂತಹ ಅವನನ್ನು ನಮಸ್ಕರಿಸಿ ಉವಾಚ ಸಾಂಜಲಿ ಕೈ ಮುಗಿದುಕೊಂಡು ಭಕ್ತ್ಯಾ ಭಕ್ತಿನ ವಿನಯಾವನತ ಆದ ವಿನಯಪೂರ್ವಕವಾಗಿ ಅವನತಾ ತಲೆಬಾಗಿ ನ ಸತ್ಯವಾಚ ಸತ್ಯು ವಾಚ ಮಹಾದೇವ ಕರುಣಾಸಾಗರ ಪ್ರಭು ದೀನೋದ್ಧರ ಮಹಾಯೋಗಿನ್ ಕೃಪಾಂಕುರು ಮಮೋಪರಿ ಓ ಮಹಾದೇವನೇ ನೀನು ದೇವದೇವನು ಜಗದುಡೇನು ಜೀನರನ್ನು ಉದ್ಧರಿಸೋನು ಮಹಾಯೋಗಿ ಗರುಣಾಮಯನು ಇಂತಹ ನೀನು ನನ್ನನ್ನು ಅನುಗ್ರಹಿಸೋ ನಾವು ನನ್ನ ಮೇಲೆ ಕೃಪೆಯನ್ನು ತೋರು ಕೃಪಾಕುರು ಮಮ ಉಪರಿ ನನ್ನ ಮೇಲೆ ಕೃಪಾ ಕೂರು ಕೃಪೆಯನ್ನು ಮಾಡುವಂಥ ತ್ವ ಪುರಃಪುರುಷಸ್ವಾಮಿ ರಜಸತ್ವತಃಪರ ನಿರ್ಗುಣಸ್ಸಗುಣಸ್ಕ್ಷಿ ನಿರ್ವಿಕಾರಿ ಮಹಾಪ್ರಭು धन्य हंसे प्रिया जाता काम सुविहारीणीस्व मे ओ, स्वामी भक्तिवात्सल्य स्वामी नीनु पम पुषन सत्जस्तमोपति भिन्न पुरा पुष स्वामी रजसत्वतर ನಿರ್ಗುಣ ಸಗುಣ ಸಾಕ್ಷಿ ನಿರ್ಗುಣನು ಆದರೂ ಮಾಯೆಯ ನಿಮಿತ್ತಿನಿಂದ ಸಗುಣ ಭಾವವನ್ನು ಹೊಂದಿ ಸೃಷ್ಟ ಸ್ಥಿತಿ ಲಯಗಳನ್ನು ಮಾಡುವ ಈಶ್ವರನು ಜಗತ್ತಿನ ಆಗುಹೋಗುಲಿ ಸಾಕ್ಷಿಯು ನಿರ್ವಿಕಾರಿ ಮಹಾಪ್ರಭು ವಾಸ್ತವವಾಗಿ ಯಾವ ವಿಕಾರವೂ ಇಲ್ಲದವನು ಮಹಾಪ್ರಭು ಧನ್ಯ ಅಂತೆ ಇಂತಹ ನಿನ್ನನ್ನು ಪ್ರತಿಯಾಗಿ ಪಡೆದು ನಿನ್ನೊಡನೆ ವಿಹರಿಸ್ತಾ ಇರ್ತಕ್ಕಂತಹ ನಾನು ತುಂಬ ಧನ್ಯ ಕಾಮಿನಿ ಸುವಿಹಾರಿನಿ ಜಾತಹ ತ್ವ ಮೇ ಪತಿ ಸ್ವಾಮಿನ್ ಭಕ್ತಿ ವಾತ್ಸಲ್ಯತೋ ಹೊರ ನನ್ನ ಭಕ್ತಿಗೆ ಅಧೀನನಾಗಿ ನೀನು ಪ್ರೇಮದಿಂದ ನನ್ನ ಪತಿಯಾಗಿರುವ ಹೊರತು ನನ್ನ ಮೇಲಿನ ಕಾಮದಿಂದ ಕಾಮನೆಯಿಂದ ಅಲ್ಲ ನನ್ನ ಪ್ರೇಮ ಭಕ್ತಿಗೆ ವಶನಾಗಿ ಹೊಲಿದ್ದು ನನ್ನನ್ನು ನೀನು ಮದುವೆಯಾಗಿದ್ದೀಯಾ ಅಂತೇಳಿ ಪತಿಯ ಸತಿಯಾಗಿ ಪಡ್ಕೊಂಡಿದ್ದೀಯಾ ಅಂತೇಳಿ ಹೇಳ್ತಾಳೆ ಸತೀದೇವಿ ಕೃತ್ ಬಹು ಸಹನಾಥ ವಿಹಾರರಮ ತ್ವ ಸಂತುಷ್ಟಾಹಂ ಮಹೇಶನಿವೃತ್ತಂತೆವಸ್ತಃ ಓ ಪ್ರಾಣನಾಥನೆ ಇನ್ನೊಡನೆ ಅನೇಕ ವರ್ಷಗಳ ಕಾಲ ಯಥೇಚ್ಛಾಗಿ ವಿಹರಿಸಿ ಸಂತುಷ್ಟಳಾಗಿದ್ದೇನೆ ಕೃತ್ ಬಹು ಸಹ ಬಹು ವರ್ಷಗಳ ಕಾಲ ಸಮಾನ ಅಂದರೆ ವರ್ಷಗಳು ಅಥ ಪ್ರಾಣನಾಥನೆ ವಿಹಾರರಮಃ ತ್ವಯ ನಿನ್ನೊಂದಿಗೆ ಪರ ಅತ್ಯಂತ ಶ್ರೇಷ್ಠವಾಗಿ ಯಥೇಚ್ಛೆಯಾಗಿ ವಿಹಾರವನ್ನು ಮಾಡಿದೆ ಸಂತುಷ್ಟ ಅಹಂ ಸಂತುಷ್ಟನಾಗಿದ್ದ ನಾನು ಸಂತುಷ್ಟರಾಗಿದ್ದೇನೆ ಮಹೇಶಾನ ಈಶ್ವರನೇ ನಿವೃತ್ತಂತೆ ಮನಃ ತತಃ ನನ್ನ ಮನಸ್ಸು ಕಾಮಭಿಲಾಷೆಯಿಂದ ತೃಪ್ತವಾಗಿ ಹಿಂತಿರುಗಿರುವುದು ಜ್ಞಾತಿ ದೇವೇಶ ಪರಂ ಸುಖಾವಹಂ ಯನ್ನ ಸಂಸಾರದುಃಖಾದ್ವೈ ತರೆ ಜೀವೋಂಜಸಾ ಹರ ಓ ದೇವದೇವನೇ ಯಾವ ವಸ್ತುನಂತ ತಿಳಿದರೆ ಜೀವನ ಸಂಸಾರ ಸಾಗರವನ್ನು ದಾಟಬಹುದು ಪರಂ ತತ್ವ ಸುಖಾವಹಂ ಎಂ ನ ಸಂಸಾರದುಃಖಾದ್ವೈತರೆತ್ ಜೀವಃ ಅಂಜಸ ಆ ಸುಖ ಸ್ವರೂಪನಾದಂತಹ ಸುಖ ಸ್ವರೂಪವಾದ ಪರತತ್ವವನ್ನು ಕೇಳಿ ತಿಳಿದುಕೊಳ್ಬೇಕು ಅಂತೇಳಿ ಇಚ್ಛಿಸ್ತಾ ಯಾವುದರಿಂದ ನರನು ಎಂ ಸಂಸಾರದುಃಖದಿಂದ ಯಾವ ಸಂಸಾರದುಃದಿಂದ ತರಣ ಮಾಡಬಲ್ಲದೋ ಮಾಡಲು ಸಾಧ್ಯವೋ ಮನುಷ್ಯನಾದವನು ಯಾವುದ ಯಾವ ಪರತತ್ವವನ್ನು ತಿಳ್ಕೊಡ್ರಿ ಅಂತಹ ಪರತತ್ವವನ್ನು ನನಗೆ ಹೇಳಿ ಶ್ರೇಷ್ಠವಾದತ್ವವನ್ನು ಅದನ್ನು ತಿಳಿಲಿಕ್ಕೆ ಇಚ್ಛೆ ಪಡ್ತೇನೆ ಅಂತೇಳಿ ಹೇಳ್ತಾಳೆ ಯತ್ಕೃತ್ವಾ ವಿಷಯೀ ಪರಮಂ ಪದಂ ಸಂಸಾರೀ ನ ಭಯನಾಥ ತತ್ವದ ಕೃಪಾಂಕುರು ಯಾವುದನ್ನು ಅನುಷ್ಠಾನ ಮಾಡಿದರೆ ಯತ್ಕೃತ್ ವಿಷಯಿ ಜೀವಃ ವಿಷಯನಾದಯ್ ಜೀವನು ಸಂಸಾರಿಯಾದಂಥ ಜೀವನು ಲಭೆತ್ ಪರಮಂ ಪದಂ ಆ ಪರವಸ್ತುವನ್ನು ಪಡೆದು ತಿರುಗು ಸಂಸಾರಿಯಾಗುವುದಿಲ್ಲವೋ ಸಂಸಾರಿ ನವೆತ್ ನಾಥ ಅಯ್ಯ ನಾಥನೆ ಜಗನ್ನಾಥನೆ ಜಗದೀಶನೇ ತತ್ವ ವದ ಕೃಪಾಂಕುರು ಅಂತಹ ಪರತತ್ವವನ್ನು ನನಗೆ ವಿವರಿಸಿ ಹೇಳು ಅನುಗ್ರಹ ಮಾಡು ನನ್ನ ಮೇಲೆ ಅಂತೇಳಿ ಹೇಳ್ತಾಳೆ ಬ್ರಹ್ಮೋವಾಚ ಇತ್ಯ ಸದ್ಭಕ್ತಿಯ ಶಂಕರಂ ಸಾ ಸತೀ ಮುನಿ ಆದಿಶಕ್ತಿರ್ಮಹೇಶಿ ಜೀವೋದ್ಧಾರಾ ಕೇವಲ ಹೀಗೆ ಆದಿಶಕ್ತಿಯಾದ ಸತೀದೇವಿಯು ಮುನೇ ಮುನಿಯೇ ನಾರದ ಮುನಿಯೇ ಆಧಿಶಕ್ತಿಹೇಶಿ ಆ ಸತೀ ದೇವಿಯು ಸತಿ ಸಾ ಸತೀ ತಾನು ತಿಳಿದಳು ಆಗಿದ್ದರೂ ಜೀವರನ್ನು ಉದ್ಧರಿಸುವುದಕ್ಕಾಗಿ ಜೀವೋದ್ಧಾರಾಯ ಕೇವಲ ಪರಮೇಶ್ವರನನ್ನು ಪ್ರಶ್ನೆ ಮಾಡಿದಳು ಶಂಕರ ಸದ್ಭಕ್ತಿಯ ಅಪೃಕ್ಷತ್ ಸ್ಮ ಈ ರೀತಿ ಕೇಳಿದ್ದಳು ಆಕರ್ಣ್ಯ ತಿವಸ್ವಾಮಿ ಸ್ವೇಚ್ಛೋತ್ತ ವಿಗ್ರಹ ಅವೋಚತ್ಪರ ಪ್ರೀತ ಸತೀ ಯೋಗ ವಿರಕ್ತಧೀ ಲಿಲೀಲ್ರಹಧಾರಿಯಾದ ಶಿವನು ಸತೀದೇವಿಯ ಆ ಮಾತನ್ನ ಕೇಳಿ ಆಕರ್ಣ್ಯ ತತ್ ಶಿವ ಸ್ವಾಮಿ ಸ್ವೇಚ್ಛೆಯ ಉಪಾತ್ತ ವಿಗ್ರಹ ತನ್ನ ಇಚ್ಛೆಯಿಂದ ಸ್ವೇಚ್ಛ ಸ್ವಂತ ಇಚ್ಛೆಯಿಂದ ಆಹ ಆಕಾರವನ್ನು ಧರಿಸಿರತಕ್ಕಂತಹ ಶಿವನು ಈ ಸತೀದೇವಿಯ ಆ ಮಾತನ್ನ ಕೇಳಿ ಅವೋ ವಚತ್ ಪರಮ ಪ್ರೀತ ಅತ್ಯಂತ ಪ್ರೀತಿಯಿಂದ ಅವಳಲ್ಲಿ ಪರಮಸಂತುಷ್ಟಿಯಿಂದ ಸತೀಂ ಯೋಗವಿರಕ್ತಧೀಹಿ ಮಹಾಯೋಗಿಯು ವಿರಾಗಿಯಾದಂಥ ಅವನು ಅವಳನ್ನು ಕುರಿತು ಅವೋಚತ್ ಹೇಳ್ತಾನೆ ಹೇಳಿದ ಶಿವವು ಈಗ ಶಿವನ ಬೋಧನೆ ಇದೆ ಪರತತ್ವದ ಬೋಧನೆ ಸತಿಗೆ ತನ್ನ ಸತಿ ಎಂಬ ಹೆಸರಿನ ಸತಿಗೆ ಪತ್ನಿಗೆ ಅವಳ ಹೆಸರೇ ಸತಿ ಅಂತೇಳಿ ಪುತ್ರಿ ಈಗ ಸಾಮಾನ್ಯವಾಗಿ ಸತಿ ಅಂತೇಳಿದರೆ ಪತ್ನಿ ಅನ್ನತಕ್ಕಂಥ ಅರ್ಥ ಇದೆ ಪತ್ನಿ ಶಬ್ದಕ್ಕೆ ಪರ್ಯಾಯ ಪದಾರ್ಥ ಶಿವ ಉಚ ದೇವಿ ಪ್ರವಕ್ಷ್ಯಾ ದಾಕ್ಷಾಯಣಿ ಮಹೇಶ್ವರಿ ಪರತತ್ವ ತದೇವಾನುಶಯೀ ಮುಕ್ತೋ ಭವೇತ ಶಿವ ಹೇಳ್ತಾನೆ ಎಲವು ದೇವಿಯೇ ಅಯ್ಯಾ ದೇವಿಯೇ ಶೃಣು ಕೇಳು ಪ್ರವಕ್ಷ್ಯಾ ಹೇಳ್ತೇನೆ ದಾಕ್ಷಾಯಣಿ ಮಹೇಶ್ವರಿ ದಕ್ಷಪುತ್ರಿಯೇ ಮಹೇಶ್ವರಿಯೇ ಪರಂ ತತ್ವ ತದ ಅನುಷಯಿ ತದೆಯವ ನೀನು ಹೇಳಿದ ಹಾಗೆ ಪರತತ್ವವನ್ನು ತಿಳಿದರೆ ಜೀವನ ಮುಕ್ತನಾಗ್ತಾನೆ ಆ ಪರತತ್ವ ನಿನಗೆ ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತಾನೆ ಪರಂ ತತ್ವ ತದೇವನುಶಯಿ ಮುಕ್ತೋ ಭವೇದ್ಯಶ ಭವೇದ್ಯತ ಯಾವುದರಿಂದ ಅದನ್ನು ಅನುಸರಿಸಿದರೆ ಯಾವುದನ್ನು ಆಶ್ರಯಿಸಿದರೆ ಹ್ಞೂ ಮುಕ್ತನಾಗ್ತಾನೋ ಪರತತ್ವವನ್ನು ಹೇಳ್ತೇನೆ ಪರತತ್ವ ವಿಜಾನೀಹ ವಿಜ್ಞಾನ ಪರಮೇಶ್ವರಿ ದ್ವಿತೀಯ ಸ್ಮರಣಹಂ ಬ್ರಹ್ಮೇತಿ ಶುಧೀಲೋ ಪರಮೇಶ್ವರಿಯೇ ಮೊದಲು ಪರಮಾತ್ಮನನ್ನು ಗುರುಮುಖವಾಗಿ ವೇದ ಶಾಸ್ತ್ರಗಳಿಂದ ಶ್ರವಣ ಮಾಡಿ ತಿಳಿದುಕೊಳ್ಳಬೇಕು ಪರತತ್ವ ವಿಜಾನೀಹಿ ವಿಜ್ಞಾನ ಪರಮೇಶ್ವರಿ ದ್ವಿತೀಮ ಸ್ಮರಣಹಂ ಬ್ರಹ್ಮೇತಿ ಶುದ್ಧಧೀ ಬಳಿಕ ನಾನೇ ಆ ಪರಮಾತ್ಮ ವಸ್ತುವೆಂದು ಶುದ್ಧ ಮನಸ್ಸಿನಿಂದ ಚಿಂತಿಸಬೇಕು ದ್ವಿತೀಯ ಸ್ಮರಣಂ ಯತ್ರ ನಾಹಂ ಬ್ರಹ್ಮೇತಿ ಶುದ್ಧದಿಹಿ. ನ ಅಂದರೆ ನರನಾದಂತಹ ಅಹಂ ನಾನು ಬ್ರಹ್ಮನೇ ಆಗಿದ್ದೇನೆ ಅಂದರೆ ಆತ್ಮನಾದಂತಹ ನಾನು ಬ್ರಹ್ಮವೇ ಅಂತೇಳಿ ಶುದ್ಧವಾದ ಮನಸ್ಸಿನಿಂದ ಚಿಂತಿಸಬೇಕು ತದ್ದು ತ್ರಿಲೋಕೆಸ್ ತಜ್ಜಾ ಯಾಶೋಹ ಸಾಕ್ಷ್ಮ ಸಾಕ್ಷಾತ್ ಪರಾತ್ಪರ ಅಂದರೆ ಆ ಪರತತ್ವವನ್ನು ತಿಳಿಯುವುದು ಬಹಳ ಕಷ್ಟ ತದ್ ದುರ್ಲಭಂ ತ್ರಿಲೋಕೆ ಮೂರು ಲೋಕಗಳಲ್ಲಿ ಕೂಡ ನಾನೇ ಆ ಸರ್ವೋತ್ಕೃಷ್ಟವಾದ ಪರಬ್ರಹ್ಮನು ಎಂದು ತಿಳಿಯುವ ಜ್ಞಾನಿಯು ವಿರಳನು ಜಾತ ವಿರಳ ಪ್ರಿಯ ತ್ರಿಲೋಕೆಸ್ ಸಹ ದಾಸ ಅಹಂ ಬ್ರಹ್ಮ ಸಾಕ್ಷಾತ್ ಪರತ್ಪರ ನಾನೇ ಯಾವ ದಾಸ ಪರಶಿವನ ಅಥವಾ ಪರಮಾತ್ಮನ ನಾರಾಯಣನ ಅಥವಾ ಪರಬ್ರಹ್ಮದ ದಾಸನ ಆಗಿರತಕ್ಕಂತಹ ನಾನೇ ಬ್ರಹ್ಮ ಎನ್ನುತಕ್ಕಂಥದ್ದು ಸಾಕ್ಷಾತ್ಕಾರ ಆಗುವಂತಹ ಜ್ಞಾನಿಯು ಬಹಳ ವಿರಳ ಅಂತ ಹೇಳ್ತಾರೆ ವೇದಶಾಸ್ತ್ರಾದಿಗಳಲ್ಲಿ ನಿರೂಪಿಸಿರ್ತಕ್ಕಂತಹ ಪರತತ್ವವನ್ನು ಓದಿ ತಿಳಿದುಕೊಳ್ಳೋದಕ್ಕೆ ಅಷ್ಟೇಕೆ ಕಷ್ಟ ಅಂತೇಳಿ ಕೇಳಬೋದು ಶಾಸ್ತ್ರಾದಿಗಳಲ್ಲಿ ಹೇಳಿರ್ತಕ್ಕಂಥ ಬ್ರಹ್ಮಸ್ವರೂಪವನ್ನು ಸುಮ್ಮನೆ ಓದಿ ಅರ್ಥ ಮಾಡಿಕೊಳ್ಳುವುದರಿಂದ ಅದನ್ನು ತಿಳಿದ ಹಾಗೆ ಆಗುವುದಿಲ್ಲ ಮೊದಲು ಶಾಸ್ತ್ರಾಧ್ಯಯನವನ್ನು ಗುರುಮುಖದಿಂದ ಮಾಡಿ ಅದರ ರಹಸ್ಯ ಮನಸ್ಸಿನಲ್ಲಿ ಚೆನ್ನಾಗಿ ವಿಮರ್ಶೆ ಮಾಡಿ ಮನನ ಮಾಡಬೇಕು ಶ್ರವಣ ಮನನ ಪ್ರತಿಯೊಂದು ವಿಷಯವನ್ನು ಕಾರಣಸಹಿತವಾಗಿ ವಿಮರ್ಶೆ ಮಾಡಬೇಕು ನಿಧಿಧ್ಯಸನ ಅಂತೇಳಿ ವಿಮರ್ಶೆ ಮಾಡುವ ವಿಷಯವು ಕಾರಣಸಹಿತವಾಗಿಯೂ ಲೋಕಾನುಭವಕ್ಕೆ ವಿರುದ್ಧವಲ್ಲದೆಯೂ ಇದ್ದರೆ ಮಾತ್ರ ಅದನ್ನು ಅಂಗೀಕರಿಸಬೇಕು ಸುಮ್ಮನೆ ಮೂಢನಂಬಿಕೆಯಿಂದ ಯಾವುದನ್ನು ನಂಬಬೇಕಾಗಿಲ್ಲ ಆವಾಗಲೇ ಅದು ನಿಜವಾಗಿ ನಮಗೆ ಆತ್ಮಗತ ಆಗುವಂಥದ್ದು ಹೃದ್ಗತ ಆಗುವಂಥದ್ದು ಮನೋಗತ ಆಗುವಂಥದ್ದು ಆವಾಗ ನಾವು ಅದರ ಅನುಭವವನ್ನು ಪಡೀತೇವೆ ಕೇವಲ ಕೇಳಿದ ಮಾತ್ರಕ್ಕೆ ಹೇಳಿದ ಮಾತ್ರಕ್ಕೆ ಬರುವುದಿಲ್ಲ ನಾಯಮಾತ್ಮ ಪ್ರವಚನೇನ ಲಭ್ಯ ಅಂದರೆ ಉಪನಿಷತ್ತು ಕೂಡ ಹೇಳ್ತದೆ ಈ ಆತ್ಮನು ಅಂದರೆ ಆತ್ಮಜ್ಞಾನವು ಪ್ರವಚನದಿಂದ ಸಿಗುವುದಿಲ್ಲ ಅಂತೇಳಿ ಅಂದರೆ ಶ್ರವಣ ಬೇಕು ಶ್ರವಣದ ನಂತರ ಅದನ್ನು ಮನನ ಮಾಡಬೇಕು ನಾವು ಆ ವಿಚಾರದ ಬಗ್ಗೆ ನಿಜಿಧ್ಯ ಇತ್ಯಾದಿರು ಮಾಡಬೇಕು ಅದರ ಬಗ್ಗೆ ಹೇಳ್ತಾರೆ ಮುಂದೆ ತನ್ಮಾತಾ ಮಮ ಭಕ್ತಿ ಮುಕ್ತಿ ಫಲಪ್ರದ ಸುಲಭ ಮತ್ಪ್ರಸಾದಾಧಿ ನವಧಾಸಾ ಪ್ರಕೀರ್ತಿತಾ ಅದೇ ಲೋಕಮಾತೆಯೇ ಕಾಳಿಯೇ ಮಮ ಭಕ್ತಿಶ್ಚ ಭುಕ್ತಿ ಮುಕ್ತಿ ಫಲಪ್ರದ ಆ ಪರಬ್ರಹ್ಮನಲ್ಲಿ ಭಕ್ತಿಯನ್ನು ಇರಿಸಿದರೆ ಭೋಗ ಮೋಕ್ಷಗಳೆರಡೂ ಲಭಿಸ್ತದೆ ಅಂದರೆ ಆತ್ಮಜ್ಞಾನವನ್ನು ಮಾಡಿಕೊಂಡ್ರೆ ಆಗ ಭಕ್ತಿ ಭುಕ್ತಿ ಮುಕ್ತಿ ಎಲ್ಲ ಸಿಗ್ತದೆ ಸುಲಭ ಮತ್ಪ್ರಸಾದಿ ನವದಾಸ ಪ್ರಕೀರ್ತಿ ಆ ಭಕ್ತಿ ಒಂಬತ್ತು ವಿಧವಾಗಿದೆ ನನ್ನ ಪ್ರಸಾದದಿಂದ ಆ ಭಕ್ತಿ ಸುಲಭವಾಗಿ ಉಂಟಾಗ್ತದೆ ಭಕ್ತವು ಜ್ಞಾನ ಭೇದೋ ಹಿ ತತ್ಕರ್ತುಸವದ ಸುಖಂ ವಿಜ್ಞಾನವ ಸತಿ ಭಕ್ತಿವಿರೋಧಿ ಭಕ್ತಿಯು ಜ್ಞಾನವು ಎರಡೂ ಒಂದೇ ಭಿನ್ನವಲ್ಲ ಒಂದೇ ರೀತಿಯಾಗಿ ಭರವನ್ನು ಉಂಟು ಭಕ್ತಿ ಉಳ್ಳವನು ಸದಾ ಸುಖವನ್ನು ಹೊಂದುತ್ತಾನೆ ಭಕ್ತಿ ಉಂಟಾಗದಿದ್ದರೆ ಇಲ್ಲ ಅಂದರೆ ಜ್ಞಾನಕ್ಕೆ ಭಕ್ತಿಯು ದ್ವಾರವು ಭಕ್ತಿ ಎಂಬ ಬಾಗಿಲನ್ನು ಬಾಗಿಲಿನ ಮೂಲಕ ಪ್ರವೇಶಿಸಬೇಕು ಇಲ್ಲಿಗೆ ಜ್ಞಾನವೆಂಬ ಮನೆಗೆ ಅಥವಾ ಜ್ಞಾನವೆಂಬ ಗರ್ಭಗುಡಿಗೆ ಭಕ್ತಿಯಿಂದ ಜ್ಞಾನವನ್ನು ಪಡೆದು ತನ್ಮೂಲಕ ಮುಕ್ತಿಯನ್ನು ಪಡೆಯಬೇಕು ಅಂದರೆ ಕೇವಲ ಅಲ್ಲಿ ಬೂಟಾಟಿಕೆಯೂ ಸಲ್ಲದು ಅಥವಾ ಕೇವಲ ಭಕ್ತಿಯಿಂದಲೂ ಕೂಡ ಸಾಕಾಗುವುದಿಲ್ಲ ಭಕ್ತಿಯ ಮೂಲಕ ಜ್ಞಾನವನ್ನು ಹೊಂದಬೇಕು ಪರಮಾತ್ಮ ಜ್ಞಾನ ಕೇವಲ ಮೂಢನಂಬಿಕೆ ಮಹತ್ವ ಇದು ಮಾತ್ರ ಅಲ್ಲ ಅದರ ಕಾರಣ ಸಕಾರಣವಾಗಿ ತಿಳಿದು ಪರತತ್ವವನ್ನು ಭಕ್ತಿ ಪ್ರೇಮ ಆದರ ಅತಿಶಯಗಳಿಂದ ತಿಳಿದು ಆ ತಿಳಿದುವಳಿಕೆಯೇ ಮುಖ್ಯ ಅಲ್ಲಿ ಆತ್ಮ ಮೋಕ್ಷ ಹೊಂದಲಿಕ್ಕೆ ಜೀವನ್ಮುಕ್ತನಾಗಲಿಕ್ಕೆ ಅದೇ ಜ್ಞಾನ ಅಂತ ಹೇಳುವಂಥದ್ದು ಹಾಗೆ ಭಕ್ತಿ ಇಲ್ಲದೇ ಜ್ಞಾನ ಬರುವುದಿಲ್ಲ ತಿಳಿಬೇಕೆನ್ನತಕ್ಕಂಥದ್ದೇ ಭಕ್ತಿ ಜಿಜ್ಞಾಸತ್ವ ಮುಖತ್ವ ಅದು ಬಂದರೆ ಅದಾದ ನಂತರ ಏನು ಜ್ಞಾನಿಯಾಗಬಲ್ಲ ಮುಕ್ತನಾಗಬಲ್ಲ ಹೇಗೆ ಭಕ್ತಿಯ ಹೀನ ವೈ ತತ್ ಪ್ರಭಾವ ಗೃಹೇಶವಚಾಂ ಜಾತಿಹೀನಾ ಯಾ ದೇಹಿ ನ ಸಂಶಯ ಎಲ್ಲೋ ದೇವಿಯೇ ನಾನು ಭಕ್ತಿಗೆ ಅಧೀನನು ಆದ ಕಾರಣ ನನ್ನಲ್ಲಿ ಭಕ್ತಿಯುಳ್ಳವರು ನೀಚರಾಗಿದ್ದರೂ ಅವರ ಮನೆಗೆ ನಾನು ಹೋಗ್ತೇನೆ ಸ ಭಕ್ತಿರ್ವಿವಿಧ ದೇವಿ ಸಗುಣ ನಿರ್ಗುಣ ವೈಧಿರಿ ಸ್ವಾಭಾವಿಕಿ ಯಾಯಾ ವರಾಸ ತ್ವರಾಸ್ಮೃತ ಮತ್ತು ಆ ಭಕ್ತಿಯು ಸಗುಣ ನಿರ್ಗುಣ ಎಂದು ಎರಡು ವಿಧವಾಗಲಿ ಸ್ವಭಾವಜನ್ಯವಾಗಿ ಉಂಟಾಗುವ ನಿಜವಾದ ಭಕ್ತಿಯು ಶ್ರೇಷ್ಠವಾದದ್ದು ಹ್ಞೂ ಸ್ವಾಭಾವಿಕಿ ಹ್ಞೂ ಸ್ವಾಭಾವಿಕವಾಗಿ ಉಂಟಾಗುವಂಥ ಭಕ್ತಿ ಶ್ರೇಷ್ಠವಾದದ್ದು ವಿಧಿಯಿಂದ ಪ್ರಯತ್ನಪೂರ್ವಕವಾಗಿ ಉಂಟಾಗುವ ಭಕ್ತಿಯಷ್ಟು ಶ್ರೇಷ್ಠವಲ್ಲ ವೈಧಿ ಸ್ವಾಭಾವಿಕಿ ಯಾಯಾ ವರಾಸ ಸ್ವಾಭಾವಿಕಿ ಎನ್ನತಕ್ಕಂಥದ್ದ ಭಕ್ತಿ ಸ್ವಭಾವ ಸಹಿತ ತನ್ನ ಸ್ವಭಾವ ಸಹಿತವಾಗಿ ಬರ್ತಕ್ಕಂಥ ಭಕ್ತಿ ಶ್ರೇಷ್ಠ ಇನ್ನೊಂದು ಕನಿಷ್ಠ ಅಂತೇಳಿ ಅಷ್ಟು ಶ್ರೇಷ್ಠ ಅಲ್ಲ ಅಂಥೇಳಿ ಪ್ರಯತ್ನ ಪೂರ್ವಕವಾಗಿ ಬರತಕ್ಕಂಥದ್ದು ನೈಷ್ಠಿಕ್ಯ ನೈಷ್ಠಿಕ್ಯನೈಷ್ಠಿಕಿ ಭೇದ ದ್ವಿಧೆ ದ್ವಿಧೇ ಹಿತೇಡ್ ನೈಷ್ಠಿಕಿ ಜ್ಞೇಯ ದ್ವಿತೀಯೈಕ ವಿಧ ಸ್ಮೃತ ಮೇಲೆ ಹೇಳಿದ ಭಕ್ತಿಗಳು ಎರಡೂ ಕೂಡ ನೋಡಿ ಭಕ್ತಿಯಲ್ಲಿ ಎಷ್ಟು ವಿಧ ಹೇಳ್ತಾರೆ ನೋಡಿ ಒಂದು ಭಕ್ತಿ ಮತ್ತು ಜ್ಞಾನ ಮತ್ತು ಮುಕ್ತಿ ಈ ರೀತಿ ಹೇಳಿದ್ದಾರೆ ಮೊದಲು ಭಕ್ತಿ ಎಂಬ ದ್ವಾರದ ಮೂಲಕ ಜ್ಞಾನವನ್ನು ಪಡೆದು ಮುಕ್ತಿಯನ್ನು ಹೊಂದಿ ಅದಾದ ನಂತರ ಏನು ಹೇಳ್ತಾರೆ ಭಕ್ತಿಯು ಸಗುಣ ನಿರ್ಗುಣ ಅಂಥೇಳಿ ಎರಡು ಅಂತೇಳಿ ಹೇಳ್ತಾರೆ ಇನ್ನೊಂದು ಸ್ವಾಭಾವಿಕ ಭಕ್ತಿ ಇನ್ನು ಪ್ರಯತ್ನ ವಿಧಿಯಿಂದ ಪ್ರಯತ್ನ ಭಕ್ತಿ ಸ್ವಾಭಾವಿಕಿ ಮತ್ತು ವೈದಿ ವಿಧಿ ಪೂರ್ವಕವಾಗಿ ಭಕ್ತಿಯನ್ನು ವಿಧಿಯೊತ್ತಾಗಿ ವೇದೋತ್ತ ಕರ್ಮಗಳನ್ನು ಮಾಡಿ ಹ್ಞೂ ಸ್ವಾಭಾವಿಕವಾಗಿ ಒಬ್ಬನಲ್ಲಿ ಭಕ್ತಿ ಉಂಟಾಗುವಂಥದ್ದು ಶ್ರೇಷ್ಠ ಇನ್ನು ವೈಧಿ ಭಕ್ತಿ ಒಂದು ಸ್ವಾಭಾವಿಕಿ ಭಕ್ತಿ ಸಗುಣ ಭಕ್ತಿ ನಿರ್ಗುಣಾ ಭಕ್ತಿ ಹೀಗೆ ಎರಡ ಎರಡೆರಡು ಭಕ್ತಿ ಇನ್ನೂ ಕೂಡ ಹೇಳ್ತಾರೆ ಭಕ್ತಿಗಳಲ್ಲಿ ಒಂದು ಷಡ್ವಿಧಾನೈಷ್ಠಿಕೀಜ್ಞೆಯ ದ್ವಿತೀಯೈಕ ವಿಧಾಸ್ಮತ ಅಂದರೆ ಮೇಲೆ ಹೇಳಿದ ಭಕ್ತಿಗಳೆರಡು ನೈಷ್ಠಿಕಿ ಅನೈಷ್ಠಿಕಿ ಅಂತೇಳಿ ಎರಡೆರಡು ವಿಧವಾಗಿದೆ ಯಾವುದು ಸ್ವಾಭಾವಿಕಿ ವೈಧಿ ಅಥವಾ ನಿರ್ಗುಣ ಸಗುಣ ಅದರಲ್ಲಿ ನೈಷ್ಠಿಕ ಅನೈಷ್ಠಿಕ ಅಂತೇಳಿ ಹ್ಞೂ ಭಕ್ತಿ ಅದರಲ್ಲಿ ನೈಷ್ಠಿಕ ಭಕ್ತಿ ಆರು ವಿಧವಾಗಿದೆ ನೈಷ್ಠಿಕ ಅಂದರೆ ನಿಷ್ಠೆ ಉಳ್ಳದ್ದು ಅನೈಷ್ಠಿಕ ಅಂದರೆ ನಿಷ್ಠೆ ಇಲ್ಲದ್ದು ಅಂದರೆ ಅದು ತೋರಿಕೆಯ ಭಕ್ತಿ ಅಥವಾ ಕ್ಷಣಿಕ ಭಕ್ತಿ ಹ್ಞೂ ತಾತ್ಕಾಲಿಕ ಭಕ್ತಿ ಒಮ್ಮೆ ದೇವಸ್ಥಾನಕ್ಕೆ ಹೋಗುವಾಗ ಭಕ್ತಿ ಬರೋದು ದೇವ್ರ ಪೂಜೆ ಮಾಡುವ ಮಾತ್ರ ಭಕ್ತಿ ಬರೋದು ಅಥವಾ ಅದರಲ್ಲಿಯೂ ಕೂಡ ಪರಿಪೂರ್ಣ ಭಕ್ತಿ ಇಲ್ಲ ಅರ್ಧ ಭಕ್ತಿ ಇಂಥದ್ದೆಲ್ಲ ಅದು ಅನೈಷ್ಠಿಕೆ ಅಂತೇಳಿಸ್ತಾರೆ ಈಗ ನೀ ನೈಷ್ಠಿಕ ಭಕ್ತಿಯಲ್ಲಿ ಒಂದು ನಿಷ್ಠೆಯುಳ್ಳಂತಹದ್ದು ಅದರಲ್ಲಿ ಆರು ವಿಧ ಇದೆ ಅಂತೇಳಿರ್ತಾರೆ ಆರು ಬಗೆ ಅನೈಷ್ಠಿಕ ಭಕ್ತಿ ಒಂದೇ ವಿಧವಾಗಿದೆ ಷ್ವಿಧ ನೈಷ್ಠಿಕೀಜ್ಞೇಯ ದ್ವಿತೀಯ ಏಕವಿಧ ಸ್ಮೃತ ದ್ವಿತೀಯ ಅಂದರೆ ಅನೈಷ್ಠಿಕ ಅದು ಏಕವಿಧ ಒಂದೇ ವಿಧ ವಿಹಿತ ವಿಹಿತ ಭೇದಾತ್ತಮನೆ ತಯೋರ್ ವಿಧುರ್ಬುಧಾತುಧವಾಂ ತ್ವನ್ಯತ್ರ ವರ್ಣಿತ ಎಲ್ಲ ಭಕ್ತಿಗಳನ್ನು ವಿಹಿತ ಭಕ್ತಿ ಅವಿಹಿತ ಭಕ್ತಿ ಅಂತೇಳಿ ಅನೇಕ ವಿಧವಾಗಿ ಹೇಳ್ತಾರೆ ಅವುಗಳ ಸ್ವರೂಪವು ವಿಸ್ತಾರವಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ ತೇ ನವಾಂಗೇ ಉಭಯ ವರ್ಣಿತೇ ಮುನಿಭಿ ಪ್ರಿಯೇ ವರ್ಣಯ ನವಾಂಗಾ ಪ್ರೇಮತ ಶೃಣು ದಕ್ಷ ಜೆ ಎಲ್ಲ ಸತೀದೇವಿಯೇ ಎಲ್ಲವೂ ಪ್ರಿಯೇ ಭಕ್ತಿ ಮತ್ತು ಅವಿಹಿತ ಭಕ್ತಿಗಳಿಗೆ ಮುನಿಗಳು ಒಂಬತ್ತು ಅಂಗಗಳನ್ನು ಹೇಳಿದ್ದಾರೆ ಅದನ್ನು ನಿನಗೆ ಹೇಳ್ತೇನೆ ಆ ಆಧಾರದಿಂದ ಕೇಳು ಹ್ಞೂ ಪ್ರೇಮತಃ ಶುಣು ಶ್ರವಣಂಕೀರ್ತನಂಚವ ಸ್ಮರಣಂ ಸೇವನ ತಥಾ ದಾಸ್ಯಂ ತಥಾಚನಂ ದೇವಿ ವಂದನ ಮಮ ಸರ್ವ ಸಖ್ಯಮಾತ್ಮರ್ಪಣಂಚೇತಿ ನವಾಂಗಾ ವಿ ದುರ್ಬುಧ ಉಪ ಅಂಗಾ ಶಿವೇತಸ ಬಹೂನಿ ಕಥಿತಾನಿವೈ ಇದರಲ್ಲಿ ಹೀಗೆ ಬರ್ತದೆ ಶ್ರವಣ ಕೀರ್ತನ ಸ್ಮರಣ ಸೇವನ ದಾಸ್ಯ ಅರ್ಚನ ವಂದನ ಸಖ್ಯ ಆತ್ಮಾರ್ಪಣ ಅಥವಾ ಆತ್ಮ ನಿವೇದನ ಅಂತ ಹೇಳ್ತಾರೆ ಇವು ಒಂಬತ್ತು ಅಂಗಗಳು ಭಕ್ತಿಯ ಅಂಗಗಳು ಅಂತೇಳಿ ಜ್ಞಾನಿಗಳು ಹೇಳ್ತಾರೆ ಅದಕ್ಕೆ ಇನ್ನೊಂದು ಶ್ಲೋಕಗಳು ಇದೆ ಇದೆ ಕೀರ್ತನಂ ಶ್ರವಣ ಕೀರ್ತನ ಶಂಭೋ ಅಥೋ ಹೇವಣ ಕೀರ್ತನ ವಿಷ್ಣು ಸ್ಮರಣ ವಂದನ ದಾಂ ಸಖ್ಯಮಾತ್ಮನಿವೇದ್ರವಣ ಕೀರ್ತನಂ ಶೈವ ಅಂಥೇಳಿ ಹಾಗೂ ಆಗ್ತದೆ ಭಗವತ್ ತತ್ವದ ಬಗ್ಗೆ ಯಾವುದೇ ದೇವರ ಬಗ್ಗೆ ಇರಲಿ ಶ್ರವಣ ಕೀರ್ತನ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನ ಅಂಥೇಳಿ ಆ ರೀತಿ ಕೂಡ ಒಂದು ಇದೆ ಶ್ಲೋಕ ಇಲ್ಲಿಲ್ಲ ಅದು ಬೇರೆ ಕಡೆ ಹಬ್ಬರ್ತದೆ ಹೀಗೆ ನವಾಂಗಗಳು ಅಂತೇಳಿ ಇನ್ನು ಉಪಾಂಗಗಳು ಕೂಡ ಹೇಳ್ತಾರೆ ಎಲ್ಲವು ಸತಿಯೇ ಭಕ್ತಿಗೆ ಇನ್ನೂ ಅನೇಕ ಉಪಾಂಗಗಳು ಹೇಳಲ್ಪ ಈಗ ಆ ಒಂಬತ್ತು ಅಂಗಗಳ ಲಕ್ಷಣಗಳನ್ನು ಬೇರೆ ಬೇರೆಯಾಗಿ ಹೇಳ್ತೇನೆ ಕೇಳು ಅಂತೇಳಿ ಹೇಳ್ತಾನೆ ಶಿವ ಶುಣು ದೇವಿ ನವಾಂಗಾ ನಾಂ ಲಕ್ಷಣಾನೇ ಪೃಥಕ್ ಪೃಥಕ್ ಮೊಮ್ಮ ಮನೋ ದತ್ವ ಮುಕ್ತಿ ಮುಕ್ತಿ ಪ್ರಧಾನಿ ಚ ಭೋಗ ಮತ್ತು ಮುಕ್ತಿ ಸಾಧಕಗಳಾದಂತಹ ಆ ಲಕ್ಷಣಗಳನ್ನು ಸ್ಥಿರವಾದ ಮನಸ್ಸಿನಿಂದ ಕೇಳು ಕಥ ಕಥಾಧ ಕಥೆ ಅನಿತ್ಯಸಮಾನ ಕುವನ್ ದೇಹಾ ಮುದ ಸ್ಥಿರಸನತ್ಪಾನ ಯವಣ ಮುಚ್ಯತೆ ನಿತ್ಯವು ಕಥಾ ನಿತ್ಯಸಮಾನ ಕಥಾಗಳಲ್ಲಿ ನಿತ್ಯ ಸ್ಥಿರವಾದ ಮನಸ್ಸಿನಿಂದ ನನ್ನ ಕಥೆಯನ್ನು ಆಧಾರವಿಟ್ಟು ಕೇಳುವಂಥದ್ದು ಶ್ರವಣ ಸ್ಥಿರಸನ ಸ್ಥಿರವಾಗಿ ಕುಳಿತುಕೊಂಡು ಹಾಗೆ ಸ್ಥಿರವಾದ ಮನಸ್ಸಿನಿಂದ ತತ್ ಅದನ್ನು ಕುಡಿಯುವಂಥದ್ದು ಯಾವುದನ್ನು ಪರಮಾತ್ಮನ ಕಥೆಯನ್ನು ಪಾನ ಮಾಡುವಂಥದ್ದು ಕಥಾ ರಸವನ್ನು ಯತ್ ತತ್ ಶ್ರವಣ ಮುಚ್ಚತಿ ಅದನ್ನು ಶ್ರವಣ ಅಂತ ಹೇಳ್ತಾರೆ ಕಥಾ ದೇಹಿ ನಿತ್ಯಸಮಾನಂ ಕನ್ ದೇಹಾದಿ ಬಿರ್ಮುಧ ಆನಂದ ದೇಹ ಇಂದ್ರಿಯ ಮನಸ್ಸು ಮುಂತಾದವುಗಳಿಂದ ಕೂಡಿಕೊಂಡು ಸ್ಥಿರವಾಗಿ ಎಲ್ಲದರಲ್ಲಿಯೂ ಕೂಡ ಸ್ಥಿರವಾಗಿದ್ದು ಅದನ್ನು ಕುಡಿಯುವಂತಹದ್ದು ತತ್ಪಾನಂ ಯಾವುದನ್ನು ಕಥಾರಸವನ್ನು ಬೇರೇನು ಕುಡಿಯುವುದಲ್ಲ ಶಿ ಪರಮಾತ್ಮನ ಕಥೆಯನ್ನು ಲೀಲೆಗಳನ್ನು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಆಧಾರವಿಟ್ಟು ಕೇಳುವಂತಹದ್ದು ಏಕಾಗ್ರತೆಯಿಂದ ನಿತ್ಯವು ಇದು ಶ್ರವಣ ಹೃದಾಕಾಶೇನ ಸಂಪಶ್ಯನ್ ಜನ್ಮ ಕರ್ಮಿ ವೈ ಮಮ್ಮ ಪ್ರೀತ್ಯೋ ಪ್ರೀತ್ಯೋಚ್ಚೋಚ್ಚಾರಣಾತತ್ ಕೀರ್ತನ ಮುಚ್ಚ ನನ್ನನ್ನು ಧ್ಯಾನಿಸುತ್ತಾ ನನ್ನ ಅವತಾರಾದಿ ಲೀಲಾ ವಿಭೂತಿಗಳನ್ನು ನಿತ್ಯವೂ ಪ್ರೀತಿಯಿಂದ ಗಟ್ಟಿಯಾಗಿ ಉಚ್ಚರಿಸುವಂಥದ್ದೇ ಕೀರ್ತನಾ ಅಂತೇಳಿ ಹೇಳ್ತಾರೆ ಶಿವ ಪರಮಾತ್ಮ ಹೇಳ್ತಾನೆ ಪರಮಾತ್ಮನ್ನು ಧ್ಯಾನಿಸುತ್ತಾ ಪರಮಾತ್ಮನ ಅವತಾರಾದಿ ಲೀಲಾ ವಿಭೂತಿಗಳನ್ನು ನಿತ್ಯವೂ ಪ್ರೀತಿಯಿಂದ ಗಟ್ಟಿಯಾಗಿ ಉಚ್ಚರಿಸುವಂಥದ್ದು ಹೃದಯಾಕಾಶನ ಸಂಪಶ್ಯನ್ ಹೃದಯಾಕಾಶದಲ್ಲಿ ನನ್ನನ್ನು ಪರಮಾತ್ಮನನ್ನು ನೋಡುತ್ತಾ ಜನ್ಮ ಕರ್ಮಾಣಿ ವೈಭವ ನನ್ನ ಜನ್ಮ ಮತ್ತು ಲೀಲೆ ಅವತಾರ ಕರ್ಮಗಳನ್ನು ನೋಡುತ್ತಾ ಅವುಗಳ ಬಗ್ಗೆ ಕೀರ್ತನೆ ಮಾಡುವಂಥದ್ದು ಹೇಳುವಂಥದ್ದು ಗಟ್ಟಿಯಾಗಿ ಪ್ರೀತಿಯ ಉಚ್ಚಾರಣ ಪ್ರೀತ್ಯ ಉಚ್ಚ ಉಚ್ಚಾರಣಂ ಪ್ರೀತಿಯಿಂದ ಗಟ್ಟಿಯಾಗಿ ಹೇಳುವಂಥದ್ದು ಉಚ್ಚ ಸ್ವರದಲ್ಲಿ ತೇಷಾಂತ್ ಅಂದರೆ ಇನ್ನೊಬ್ರು ಕೇಳುವಾಗಿ ತೇಷಾಂ ಏತತ್ ಕೀರ್ತನ ಮುಚ್ಚತೆ ಅಂಥದ್ದಕ್ಕೆ ಕೀರ್ತನ ಅಂತ ಹೇಳ್ತಾರೆ ವ್ಯಾಪಕಂದೇವಿ ಮಾನ್ ದೃಷ್ಟ್ ನಿತ್ಯತ್ರ ನಿರ್ಭಯತ್ವ ಸದಾ ಲೋಕೇ ಸ್ಮರಣಂ ತದಾಹೃತ ಸ್ಮರಣಾಂದ್ರೆ ಏನು ಎಲ್ಲೌ ದೇವಿಯೇ ನಾನು ಎಲ್ಲ ಸದಾ ಎಲ್ಲೆಡೆಯಲ್ಲಿಯೂ ಇದ್ದೇನೆ ಅಂತೇಳಿ ತಿಳಿದು ಯಾವ ಭಯವೂ ಇಲ್ಲದೆ ಸ್ಮರಿಸುವಂಥದ್ದೇ ಸ್ಮರಣ ವ್ಯಾಪಕ ದೇವಿ ಮಾಂ ದೃಷ್ಟ ಪರಮಾತ್ಮನ್ನು ಎಲ್ಲೆಡೆಯಲ್ಲಿದ್ದಾನೆ ಅಂತೇಳಿ ತಿಳಿದು ನಿತ್ಯಂ ಸರ್ವತ್ರ ಸರ್ವದಾ ಯಾವಾಗಲೂ ಎಲ್ಲೆಡೆಯಲ್ಲಿಯೂ ನಿತ್ಯವೂ ಇದ್ದೇನೆ ಇದ್ದಾನೆ ಪರಮಾತ್ಮ ಅಂಥೇಳಿ ನಿರ್ಭಯತ್ವ ಸದಾ ಲೋಕೆ ಅಂಥೇಳಿ ಲೋಕದಲ್ಲಿ ಭಯವನ್ನು ಹೊಂದದೆ ನಿರ್ಭಯನಾಗಿದ್ದುಕೊಂಡು ಸ್ಮರಣೆ ಮಾಡಲಿಕ್ಕೆ ಕೆಲವರಿಗೆ ಭಯ ಕೆಲವರಿಗೆ ಮುಜುಗರ ನಾಚಿಕೆ ಈ ರೀತಿಯೆಲ್ಲ ಇರ್ತದೆ ಅದು ಅದ್ಯಾವುದೂ ಇಲ್ಲದೆ ನಿರ್ಭಯವಾಗಿ ನಿರ್ಲಜ್ಜೆಯಿಂದ ಅಂದರೆ ಲಜ್ಜೆ ಬರಬಾರದು ಭಗವಂತನ ಸ್ಮರಣೆ ಮಾಡುವ ವಿಷಯದಲ್ಲಿ ಯಾರೆದುರಿಗೋ ಅವರೇನ ಅಂದ್ಕೊಳ್ತಾರೋ ಈ ರೀತಿ ಭಾವನೆಗಳು ಬರಬಾರ್ದು ಆ ರೀತಿಯಲ್ಲಿ ಮಾಡುವಂತಹ ಭಗವಂತನ ನೆನಪು ಯಾವುದಿದೆ ತದು ಆಹೃತ ಸ್ಮರಣಂ ಲೋಕೆ ಅದೇ ಲೋಕದಲ್ಲಿ ಸ್ಮರಣ ಅಂತೇಳಿ ಹೇಳಲ್ಪಟ್ಟಿದೆ ಅರುಣೋದಯಮಾರಭ್ಯ ಸೇವಾ ಕಾಲ ಹೃದಯ ನಿರ್ಭಯತ್ವ ಸದಾ ಲೋಕೇ ಸ್ಮರಣಂ ತದು ಅರುಣೋದಯ ಮೊದಲ್ಗೊಂಡು ಆ ದಿನವೆಲ್ಲ ನಿರ್ಭಯನಾಗಿದ್ದು ನನ್ನನ್ನು ಸ್ಮರಿಸುವಂಥದ್ದೇ ಸ್ಮರಣ ಅರುಣೋದಯ ಕಾಲದಿಂದಲೇ ಬೆಳಗ್ಗಿಂದಲೇ ಇಡೀ ದಿವಸ ಸದಾ ಸೇವ್ಯಾನುಕೂಲ ಸೇವನ ತದ್ದಿ ಗೋಗಣೈ ಗೋ ಅಂದರೆ ಇಂದ್ರಿಯ ಅಂತೇಳಿ ಒಂದರ್ಥ ಗೋಗಣ ಅಂದರೆ ಇಂದ್ರಿಯಸಮೂಹ ಅಂತೇಳಿ ತತ್ ಹಿ ಗೋಗಣೈ ಹೃದಯಮೃತ ಭೋಗಿ ದಾಸ್ ಮುದಾಹೃತ ಪಂಚಕರ್ಮೇಂದ್ರಿಯಗಳು ಅಂಚ ಪಂಚಜ್ಞಾನೇಂದ್ರಿಯಗಳು ಮನಸ್ಸು ಇವುಗಳಿಂದ ಸದಾ ನನ್ನನ್ನು ಸೇವಿಸುತ್ತಾ ಈ ಸಮೂಹದಿಂದ ಗೋಗಣ ಅಂದರೆ ಕರಣ ಸಮೂಹ ಇಂದ್ರಿಯ ಸಮೂಹಗಳಿಂದ ನನ್ನನ್ನು ಸೇವಿಸುತ್ತಾ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಮನಸ್ಸು ಹ್ಞೂ ಹೃದಯಾಮೃತ ಭೋಗೇನು ಅದರಿಂದ ಉಂಟಾಗುವ ಅಂದಾಮೃತದಿಂದ ಸಂತೋಷ ಪಡುವಂಥದ್ದೇ ದಾಸ್ಯ ಅಂತೇಳಿ ಅನಿಸ್ತದೆ ಆ ದಾಸ್ಯವು ನನಗೆ ಬಹು ಪ್ರಿಯವಾದದ್ದು ಅಂತೇಳಿ ಹೇಳ್ತಾನೆ ಶಿವ ಪಾರ್ವತಿ ಸತಿಗೆ ಸದಾ ಭೂತ್ಯನುಕೂಲ್ಯೇನ ವಿಧಿ ನಮ ಪರಾತ್ಮನೆ ಅಪರ್ಣ ಷೋಡಶಾಂ ವೈ ಪಾದ್ಯದೀನಾ ತದರ್ಚನ ಸದಾ ಪರಮಾತ್ಮ ಅದ ನನಗೆ ನನ್ ತನ್ನ ಶಕ್ತಿಗನುಸಾರವಾಗಿ ಪಾದ್ಯಾಮದಾದ ಷೋಡಶೋಪಚಾರಗಳನ್ನು ಮಾಡುವಂಥದ್ದು ಅರ್ಚನ ಅರ್ಚನಾ ಅಂತ ಹೇಳುತ್ತದೆ ಮಂತ್ರೋಚ್ಚಾರಣ್ಯಾಭ್ಯಾಮ ಮನಸ ವಜಸ್ರಮಣ ಅಷ್ಟ ಯದಷ್ಟಾಂಗೇನ ಭೂಸ್ಪರ್ಶಂ ತದ್ವೈ ವಂದನ ಮುಚ್ಚ ವಾಕ್ಯನಿಂದ ಮಂತ್ರವನ್ನು ಉಚ್ಚರಿಸುತ್ತಾ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಮಂತ್ರ ಉಚ್ಚಾರಣ ಧ್ಯಭ್ಯಾಂ ಮನಸ ವಚಸ ಕ್ರಮತ್ ಉರಸ ಶಿರಸ ಭಕ್ತ್ಯ ಮನಸ ವಚಸ ತಥಾ ಪದಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತ ಎಂದು ಮೊದಲಾಗಿ ಹೇಳಿದಂತೆ ಅಷ್ಟಾಂಗ ಪ್ರಣಾಮಗಳನ್ನು ಮಾಡುವಂಥದ್ದೇ ವಂದನ ಅಂತ ಹೇಳ್ತಾರೆ ಅಂದರೆ ಈಗ ಅಷ್ಟಾಂಗ ಸಾಷ್ಟಾಂಗ ಪ್ರಣಾಮ ಅಂದರೆ ಏನು ಉರಸ ಶಿರಸ ಭಕ್ತ್ಯ ಒಂದು ಉರಸ್ ಅಂದರೆ ಎದೆ ಅಥವಾ ಹೃದಯ ಅಂತೇಳಿ ಹೇಳ್ಬೋದು ಶಿರಸ ಅಂದರೆ ತಲೆ ಅಂದರೆ ಮನಸ್ಸು ಅಂತೇಳಿ ಹೇಳ್ಬೋದು ಭಕ್ತ್ಯ ಭಕ್ತಿಯಿಂದ ಮನಸ ಮನಸ್ಸಿನಿಂದ ವಚಸ ಮಾತಿನಿಂದ ತಥಾ ಪದ್ಭ್ಯಾಮ್ ಕಾಲುಗಳಿಂದ ಕರಾಭ್ಯಾಮ್ ಕೈಗಳಿಂದ ಜಾನುಭ್ಯಾಮ್ ಮೊಣಕಾಲುಗಳಿಂದ ಪ್ರಣಾಮ ಅಷ್ಟಾಂಗ ಇರಿತಃ ಈ ಎಂಟು ಅಂಗಗಳು ನ ಉಪಯೋಗಿಸಿ ಮಾಡತಕ್ಕಂಥ ನಮಸ್ಕಾರ ಪ್ರಣಾಮ ಏನಿದೆ ಅದೇ ಅಷ್ಟಾಂಗ ಸಾಷ್ಟಾಂಗ ನಮಸ್ಕಾರ ಅಂತೇಳಿ ಅಷ್ಟಾಂಗ ಸಹಿತವಾದ ನಮಸ್ಕಾರ ಸಾ ಅಷ್ಟಾಂಗ ಸಾಷ್ಟಾಂಗ ನಮಸ್ಕಾರ ಅಂತೇಳಿ ಅದು ವಂದನಾ ಅಂತೇಳಿ ಹೇಳ್ತಾರೆ ಅದಕ್ಕೆ ಮಂಗಲ ಮಂಗಲಂ ಯದ್ ಎತ್ ಕರೋತೀತೀಶ್ವರೇ ಅದು ಮನಸ ವಚಸ ಮಂತ್ರೋಚ್ಚಾರಣ ಧ್ಯಾನಾಭ್ಯಾಮ್ ಮನಸ್ಸಿನಿಂದಲೂ ಆಮೇಲೆ ಬಾಯಿಯ ಮೂಲಕ ಕೂಡ ಹೇಳುತ್ತಾ ಮಂತ್ರ ಇತ್ಯಾದಿಗಳನ್ನು ಉಚ್ಚರಿಸುತ್ತಾ ಮಾಡುವಂಥ ನಮಸ್ಕಾರ ಈ ಅಷ್ಟಾಂಗಗಳಿಂದ ಉರಸ ಶಿರಸ ಭಕ್ತ ವಚಸ ತಥಾ ಪದಭ್ಯಾಂ ಕರಾಭ್ಯಾ ಜಾನುಭ್ಯ ಪ್ರಣಾಮಷ್ಟಾಂಗ ಏರಿತ ಅಂತೇಳಿ ಹೀಗೆ ಅದು ವಂದನ ಮುಂದಿನದು ಮಂಗಲಮಂಗಲ ಯತ್ ಕೋತಿ ಇದೆ ಈಶ್ವರೋ ಹಿ ಮೇ ತನ್ಮಂಗಲೇತಿ ವಿಶ್ವಾಸ ಸಖ್ಯಲಕ್ಷಣ ಒಳ್ಳೇದಾಗಲಿ ಕೆಳುಕಾಗಲಿ ಮಂಗಲ ಅಮಂಗಲ ಎತ್ ಕೋತಿ ಇಶ್ವರೋ ಹಿ ಮೇ ಯಾವುದನ್ನು ಈಶ್ವರ ನನಗೆ ಮಾಡಿಸ್ತಾನ ಅದೆಲ್ಲವೂ ನಮಗೆ ಒಳ್ಳೇದಕ್ಕಾಗಿಯೇ ಮಂಗಲಕ್ಕಾಗಿಯೇ ಅಂತೇಳಿ ವಿಶ್ವಾಸ ಇಡುವಂಥದ್ದು ಸಖ್ಯ ಸರ್ವಂ ತನ್ಮಂಗಲಾಯ ಇತಿ ಎಲ್ಲವೂ ಕೂಡ ಮಾಡುವಂಥದ್ದೆಲ್ಲವೂ ಆ ಪರಶಿವನ ಒಂದು ಸೇವೆ ಎನ್ನತಕ್ಕಂಥ ವಿಶ್ವಾಸ ಎಲ್ಲೋ ಒಳ್ಳೆಯದಕ್ಕೆ ಆಗುವಂಥದ್ದು ಎನ್ನತಕ್ಕಂಥ ವಿಶ್ವಾಸ ಅದು ಸಖ್ಯ ಲಕ್ಷಣ ಅಂದರೆ ಮಿತ್ರತ್ವ ನನ್ನ ಮಿತ್ರ ಅವನು ಹೇಳಿದ್ದನ್ನೆಲ್ಲ ನಾನು ಪರಿಪೂರ್ಣ ವಿಶ್ವಾಸವನ್ನು ನಂಬುತ್ತೇನೆ ಅಂದರೆ ಅವನು ಹೇಳುವಂಥದ್ದು ಅಂದ್ರೇನು ಆತ್ಮ ಹೇಳ್ತಕ್ಕಂಥದ್ದು ನನ್ನೊಳಗಿನ ಆತ್ಮ ಅಂದರೆ ಅವನೇ ಪರಮಾತ್ಮ ಅದರ ಪ್ರೇರಣೆಯಂತೆ ನಾನು ಕೆಲಸ ಮಾಡ್ತಾಯಿದ್ದೇನೆ ಪುಣ್ಯ ಬಾಪುಗಳ ಎರಡನ್ನೂ ಮೀರಿದ್ದು ನಾನು ಮಾಡತಕ್ಕಂಥದ್ದು ನಾನು ಇಷ್ಟ ಅನಿಷ್ಟಗಳನ್ನು ಬಯಸಿ ಅಲ್ಲ ಅಥವಾ ರಾಗದ್ವೇಷಗಳಿದ್ದು ಅಲ್ಲ ಬಯಸಿ ಅಥವಾ ವಿದ್ವೇಷಿಸಿ ಅಲ್ಲ ಹ್ಞೂ ಮಾಡ್ತಕ್ಕಂಥದ್ದು ಎಲ್ಲವೂ ಭಗವದರ್ಪಿತ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು ಭಗವತ್ಪ್ರೀತಿಕರವಾಗಿ ಎಲ್ಲವೂ ಒಳ್ಳೆಯದಕ್ಕಾಗಿ ಆಗುವಂಥದ್ದು ಮಾಡುವಂಥದ್ದೆಲ್ಲ ಕೂಡ ಮಂಗಲಕ್ಕಾಗಿ ಅನ್ನತಕ್ಕಂಥ ವಿಶ್ವಾಸ ಇಟ್ಟು ಇಷ್ಟು ಮಾಡ್ತಾನೆ ವರ್ತಿಸ್ತಾನೆ ಒಬ್ಬ ವ್ಯಕ್ತಿ ಅವನ ಆ ಭಕ್ತಿ ಸಖ್ಯಭಕ್ತಿ ಅಂತೇಳಿ ಹೇಳಲ್ಪಡ್ತದೆ ಅಂತೇಳಿ ಹೇಳ್ತಾರೆ ಕೃತ್ಯ ದೇಹಾಧಿಕಂತ ಪ್ರೀತ್ಯೈ ಸರ್ವ ತದರ್ಪಣ ನಿರ್ವಾಹಾಯ ಚೂನ್ಯತ್ವಂ ಎತ್ತಮಸಮರ್ಪಣ ಆತ್ಮಸಮರ್ಪಣ ಅಥವಾ ಆತ್ಮ ನಿವೇದನ ಅಂದರೆ ಏನು ತನ್ನ ಶರೀರ ಮೊದಲ್ಗೊಂಡು ಕೃತ್ವ ದೇಹಾಧಿಕಂ ತಸ್ಯ ಪ್ರೀತಿಯ ಸರ್ವಂ ತದರ್ಪಣ ಎಲ್ಲವನ್ನು ಈಶ್ವರನಿಗೆ ಭಕ್ತಿಯಿಂದ ಅರ್ಪಿಸುವಂಥದ್ದು ದೇಹವನ್ನೇ ದೇಹ ಮೊದಲುಗೊಂಡು ಎಲ್ಲವನ್ನೂ ಕೂಡ ಆ ಪರಮೇಶ್ವರನಿಗೆ ಭಗವಂತನಿಗೆ ಶ್ರೀಮನ್ನಾರಾಯಣನಿಗೆ ಅಥವಾ ಭಗವಂತ ಪರಬ್ರಹ್ಮನಿಗೆ ಸಮರ್ಪಿಸತಕ್ಕಂಥದ್ದು ನಿರ್ವಾಹಾಯಶ ಶೂನ್ಯತ್ವಂ ಎತ್ತ ಆತ್ಮಸಮರ್ಪಣಂ ತಾನು ಶೂನ್ಯನಾಗುವಂಥದ್ದು ಎಲ್ಲವೂ ಭಗವದರ್ಪಿತ ಅಂಥೇಳಿ ಭಾವಿಸುವಂತಹದ್ದು ತಾನು ಏನೂ ಇಲ್ಲ ಎನ್ನುತಕ್ಕಂಥದ್ದೇ ಆತ್ಮಸಮರ್ಪಣೆ ನವಾಂಗಾನೀತಿ ಮದ್ಭಕ್ತೈರ್ಭುಕ್ತಿ ಮುಕ್ತಿ ಪ್ರದಾನಿ ಚ ಮಮ ಇವು ನನ್ನ ಭಕ್ತಿಯ ಒಂಬತ್ತು ಅಂಗಗಳ ಲಕ್ಷಣಗಳು ಇವು ನನಗೆ ಅತಿಪ್ರಿಯವಾದವು ಜ್ಞಾನವನ್ನುಂಟು ಮಾಡತಕ್ಕಂಥವು ಉಪಾಂಗಾ ಚ ಕಥಿತಾನಿ ವೈಬಿಲ್ವಾದಿ ಸೇವನಾದೀನಿ ಸಾಮೂಹ್ಯಾನಿ ವಿಚಾರತಃ ಇನ್ನೂ ಬಿಲ್ವ ಮುಂತ ಬಿಲ್ವ ಮುಂತಾದ ಅನೇಕ ಉಪಾಂಗಗಳು ಇವುಗಳನ್ನು ಬೇರೆ ಬೇರೆ ಗ್ರಂಥಗಳಿಂದ ತಿಳಿದು ಅನುಷ್ಠಾನ ಮಾಡಬೇಕು ಇತ್ತಂ ಸಾಂಗೋಪಾಂಗ ಭಕ್ತಿರ್ಮಮ ಸರ್ವೋತ್ತಮ ಪ್ರಿಯೇ ಜ್ಞಾನವೈರಾಗ್ಯ ಜನನಿ ಮುಕ್ತಿದಾಸಿ ವಿರಾಜತೆ ಲೋಪ ಪ್ರಿಯೇ ಹೀಗೆ ಅಂಗ ಉಪಾಂಗಗಳಿಂದ ಕೂಡಿದ ಭಕ್ತಿಯು ಜ್ಞಾನವೈರಾಗ್ಯಗಳನ್ನು ಉಂಟು ಮಾಡಿ ಆ ಮೂಲಕ ಮುಕ್ತಿಯನ್ನು ಕೊಡುವುದು ಅಂದರೆ ಜ್ಞಾನವೈರಾಗ್ಯಗಳ ಜನನಿ ಯಾರು ಭಕ್ತಿ ಮುಕ್ತಿದಾಸಿ ಮುಕ್ತಿಯ ದಾಸಿ ಯಾವುದು ಭಕ್ತಿ ಮುಕ್ತಿಯನ್ನು ಬಯಸ್ತಕ್ಕಂಥದ್ದು ಹೀಗೆ ಮುಕ್ತಿ ಅಂದರೆ ಏನು ಮೋಕ್ಷ ಅಂದರೆ ಬಿಡುಗಡೆ ಅಂದರೆ ಮಾನಸಿಕವಾದ ಬಂಧನದಿಂದ ಬಿಡುಗಡೆ ಈಗ ಈ ಉಪಾಂಗಗಳಲ್ಲಿ ನೋಡಿ ಬಿಲ್ಲು ಆದಿ ಸೇವನೆ ಅಂತ ಮುಂತಾದವುಗಳನ್ನು ತಿಳಿದುಕೊಳ್ಳುವಿ ಬೇರೆ ಗ್ರಂಥಗಳಿಂದ ಅಂತ ಹೇಳಿದ್ದಾರೆ ಉಪಾಂಗಗಳು ಅಂದರೆ ದೇವನ ಭಗವಂತನ ಸೇವೆಗೆ ಯಾವುದೆಲ್ಲ ಮಾರ್ಗಗಳಿವೆ ಈ ನವದಹ ಭಕ್ತಿಯನ್ನು ಬಿಟ್ಟು ಉಳಿದವುಗಳು ಅವೆಲ್ಲ ಉಪಾಂಗಗಳು ಭಗವಂತನ ಒಂದು ಸೇವೆಗೆ ಅಂದರೆ ನವದಹ ಭಕ್ತಿಗೆ ಸಹಕಾರ ಮಾಡತಕ್ಕಂಥವರು ಕೂಡ ಅದು ಉಪಾಂಗಗಳಾಗ್ತದೆ ಶ್ರವಣ ಶ್ರವಣ ಮಾಡಲಿಕ್ಕೆ ಉದಾಹರಣೆಗೆ ಒಂದು ಏನು ಹರಿಕಥಾ ಶ್ರವಣ ಅಥವಾ ಒಂದು ಪ್ರವಚನ ಇದೆ ಆ ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥವ್ರು ಅದಕ್ಕೆ ಸಹಕಾರಿಗಳಾಗಿ ಪ್ರತ್ಯಕ್ಷ ಪರೋಕ್ಷ ಸಹಕಾರಿಗಳಾಗಿರ್ತಕ್ಕಂಥವ್ರು ಅದೆಲ್ಲ ಉಪಾಂಗಗಳಾಗ್ತದೆ ಕೀರ್ತನೆ ಅದು ಕೂಡ ಹಾಗೆ ಕೀರ್ತನೆ ಅಂದರೆ ಪ್ರವಚನವೇ ಶ್ರವಣ ಅಂದರೂ ಅದನ್ನು ಕೇಳ್ತಕ್ಕಂಥದ್ದು ಅದಕ್ಕೆ ಎರಡಕ್ಕೂ ಸಹಕಾರಿಗಳಾಗಿರ್ತಕ್ಕಂಥದ್ದು ಆಮೇಲೆ ಅದರಲ್ಲಿ ಭಾಗಿಗಳಾಗಿರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಥಳಾವಕಾಶ ಕೊಟ್ಟಿರ್ಬೋದು ಅಥವಾ ಅದಕ್ಕೆ ಸೌಕರ್ಯ ಮಾಡಿಕೊಟ್ಟಿರ್ಬೋದು ಬೇಕಾದಂತಹ ಶ್ರವಣಂ ಕೀರ್ತನಂ ಆಮೇಲೆ ಸ್ಮರಣಂ ನಿತ್ಯವೂ ಸ್ಮರಣೆ ಮಾಡ್ತಕ್ಕಂಥ ಅಥವಾ ಸ್ಮರಣೆ ಮಾಡುವವರಿಗೆ ತೊಂದರೆ ಕೊಡೋದೇ ಇರತಕ್ಕಂಥದ್ದು ಅಥವಾ ಸಹಕಾರ ಕೊಡುವಂಥದ್ದು ಆಮೇಲೆ ಈಗ ಉದಾಹರಣೆಗೆ ಒಬ್ಬರು ಏನೋ ಕೆಲಸದಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಇನ್ನೊಬ್ಬರ ಕೈ ಕಡೆಗೆ ಆ ಇನ್ನೊಬ್ಬರು ಯಾರು ಅವರ ದನಿ ಇರ್ತಾರೆ ಕೆಲಸ ಮಾಡಿಸ್ತಕ್ಕಂಥವರು ಅವರು ಇವರ ಇವರು ಕತ್ತ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದರೊಟ್ಟಿಗೆ ಭಗವಂತ ಸ್ಮರಣೆ ಮಾಡುವಾಗ ಅದಕ್ಕೆ ಅಡ್ಡಿಪಡಿಸಿದರೆ ಅದು ವಿರುದ್ಧ ಆಗ್ತದೆ ಆದರೆ ಅಡ್ಡಿಪಡಿಸದೆ ಅದಕ್ಕೆ ಸಹಕಾರ ಕೊಟ್ಟರೆ ಹ್ಞೂ ಆವಾಗ ಅದು ಉಪಾಂಗ ಆಗ್ತದೆ ಭಕ್ತಿಗೆ ಹೀಗೆ ಬಿಲ್ವ ಸೇವೆ ಅಂದರೆ ಬಿಲ್ವ ವೃಕ್ಷವನ್ನು ನೆಡುವಂಥದ್ದು ಬಿಲ್ಲ ಗಿಡ ಹ್ಞೂ ತುಳಸಿ ನೆಡುವಂಥದ್ದು ಅದನ್ನು ಬೆಳೆಸುವಂಥದ್ದು ತುಳಸಿಯವನ ಬಿಲ್ವವನ್ನು ದೇವತ ವೃಕ್ಷಗಳನ್ನು ದೇವ ಪೂಜೆಗೆ ಬೇಕಾದಂತಹ ಇದನ್ನೆಲ್ಲ ಆ ರೀತಿ ಸಹಕಾರ ಮಾಡುವಂಥದ್ದು ದೇವ ಪೂಜೆಗೆ ಬೇಕಾದ ಹೂವುಗಳನ್ನು ಕೊಯ್ದು ತರುವಂಥದ್ದು ಬೇರೆ ಬೇರೆ ಹೀಗೆ ಇದೆಲ್ಲ ಉಪಾಂಗಗಳು ನವಾಂಗಗಳು ಉಪಾಂಗಗಳು ಹೀಗೆ ಸಾಂಗೋಪಾಂಗವಾಗಿ ಭಕ್ತಿ ಮಾಡಿದರೆ ಆಗ ಮುಕ್ತಿಯು ನಮ್ಮ ದಾಸಿಯಾಗ್ತದೆ ಅಂತೇಳಿ ಹೇಳ್ತಾನೆ ಜ್ಞಾನ ವೈರಾಗ್ಯಗಳು ನಮಗುಂಟಾಗ್ತದೆ ಮುಕ್ತಿಯು ನಮ್ಮ ದಾಸಿಯಾಗ್ತದೆ ಸರ್ವಕರ್ಮ ಫಲೋತ್ಪತ್ತಿ ಫಲೋತ್ಪತ್ತಿ ಸರ್ವದಾ ತ್ವಮ ಪ್ರಿಯ ಯಿತ್ತೇ ಸಾ ಸ್ಥಿತಾ ನಿತ್ಯಂ ಸರ್ವದಾ ಸ್ವತಿಮತ್ ಪ್ರಿಯ ಹೋ ಆ ಭಕ್ತಿಯಿಂದ ಸಕಲ ಕರ್ಮಗಳ ಫಲವು ಲಭಿಸ್ತದೆ ನಿನ್ನಂತೆ ನನಗೆ ಆ ಭಕ್ತಿಯು ತುಂಬ ಪ್ರಿಯವಾ ಸತಿಯಂತೆಯೇ ಭಕ್ತಿಯು ಕೂಡ ನನಗೆ ಪ್ರಿಯ ಅಂತೇಳಿ ಹೇಳ್ತಾನೆ ಶಿವ ಎಚ್ಚಿತ್ತೇ ಸಂಸ್ಥಿತ ನಿತ್ಯಂ ಆ ಭಕ್ತಿ ಉಳ್ಳವನು ನನಗೆ ತುಂಬ ಪ್ರಿಯನು ಯಾವಾಗಲೂ ಮನಸ್ಸಿನಲ್ಲಿ ಸದಾ ಭಕ್ತಿ ಉಳ್ಳವನು ನನಗೆ ಅತಿ ಪ್ರಿಯನು ತ್ರೈಲೋಕ್ಯೆ ಭಕ್ತಿ ಸದೃಶ ಪಂಥಾ ನಾಸ್ತಿ ಸುಖಾವಹ ಚತುರ್ ಕಲೌತು ಸುವಿಶೇಷತ ಮೂರು ಲೋಕಗಳಲ್ಲಿ ಕೂಡ ನಾಲ್ಕು ಯುಗಗಳಲ್ಲಿ ಕೂಡ ಕೃತತ್ರೇತ ದ್ವಾಪರ ಕಲಿ ಯುಗಗಳಲ್ಲಿ ಕೂಡ ಭಕ್ತಿಯಂತಹ ಸುಖ ಸಾಧನವಾದ ಮಾರ್ಗ ಮತ್ತೊಂದಿಲ್ಲ ಅದರಲ್ಲೂ ಕಲಿಯುಗದಲ್ಲಿ ಭಕ್ತಿಯೇ ಪ್ರಧಾನವಾದ ಹರಿಯರ ನಾಮೈವ ನಾಮಯವ ಹರಿಯರ ನಾಮಯ ಕೇವಲಂ ಅಂತ ಹೇಳಿದ್ದಾರೆ ಅಂದರೆ ಭಗವಂತನ ನಾಮಸ್ಮರಣೆ ಭಕ್ತಿ ಭಕ್ತಿಯೇ ಕಲಿಯುಗದಲ್ಲಿ ಅತ್ಯಂತ ಸುಲಭವಾದ ಮಾರ್ಗ ಮತ್ತು ಪ್ರಧಾನವಾದ ಮಾರ್ಗ ಕಲಿಯುಗಕ್ಕೆ ಹೇಳಿದ್ದು ಇಲ್ಲಿ ವೇದೋಕ್ತ ಕರ್ಮಾನುಷ್ಠಾನ ಸ್ವಲ್ಪ ಕಷ್ಟ ಅಥವಾ ಬೇರೆ ಬೇರೆ ಮಾರ್ಗಗಳು ಯಾವುದಿದೆ ತಪಸ್ಸು ಕೃತಯುಗಕ್ಕೆ ಹೇಳಿದ್ದಾರೆ ಯಜ್ಞ ದ್ವಾ ತ್ರಿತಾಯುಗಕ್ಕೆ ಹೇಳಿದ್ದಾರೆ ಹಾಗೆ ಒಂದೊಂದು ಯುಗಕ್ಕನ್ನೊಂದು ಹೇಳಿದ್ದಾರೆ ದ್ವಾಪರ ಹ್ಞೂ ತಪೋ ತಪಸ್ವಾಧ್ಯಾಯ ಹ್ಞೂ ಅಲ್ಲಿ ಅಂದರೆ ಎಲುಬಿನಲ್ಲಿತ್ತಂತೆ ಎಲ್ಲಿ ಕೃತ ಯುಗದಲ್ಲಿ ಪ್ರಾಣ ಅಸ್ಥಿಗತವಾಗಿತ್ತು ಅಂದರೆ ಎಲುಬು ಮೂಳೆ ಕಾಣುವವರೆಗೂ ಅವನು ಕೃಷನಾಗಿ ತಪಸ್ಸು ಮಾಡ್ಬೋದು ಆಹಾರ ಇಲ್ಲದೆ ಗೆಲುವು ಇದ್ದಷ್ಟು ಸಮಯ ಅವನಿಗಿರ್ತದೆ ಜೀವ ಆ ರೀತಿ ಇತ್ತು ಪ್ರಾಣ ಶರೀರದಲ್ಲಿ ಕೃತ್ೇತಾಯುಗದಲ್ಲಿ ಮಾಂಸಕ್ಕೆ ಬಂತು ಕ ದ್ವಾಪರ ಯುಗದಲ್ಲಿ ರಕ್ತಕ್ಕೆ ಬಂತು ಪ್ರಾಣ ಕಲಿಯುಗದಲ್ಲಿ ಚರ್ಮ ಅಂದರೆ ಚರ್ಮದ ಯಾವುದೋ ದೊಡ್ಡ ಆಪತ್ತುಗಳು ಬಂದರೂ ಕೂಡ ಪ್ರಾಣಕ್ಕೆ ಸಾಧ್ಯತೆ ಕಲಿಯುಗದಲ್ಲಿ ಅಂದರೆ ಅಥವಾ ಅನ್ನಗತ ಅಂತಲೇ ಹೇಳ್ತಾರೆ ಅಂದರೆ ಆಹಾರದಲ್ಲಿ ಇದೆ ಕಲಿಯುಗದಲ್ಲಿ ಪ್ರಾಣ ಅಂದರೆ ಆಹಾರ ಇಲ್ಲದ್ರೆ ಮನುಷ್ಯ ಬದುಕುವುದಿಲ್ಲ ಆದರೆ ಕೃತಯುಗದಲ್ಲಿ ಹಾಗೆಲ್ಲ ಮೂಢ ಎಲುಬು ಇದ್ದರೆ ಸಾಕಿತ್ತತೆ ಅಂದರೆ ತಪಸ್ಸು ಅಲ್ಲಿ ತಪಸ್ಸಿನಲ್ಲಿ ಕೂಡ ತಪಸ್ಸಿಗೆ ಅಷ್ಟು ತಪಸ್ಸು ಮಾಡುವ ಯೋಗ್ಯತೆ ಇತ್ತು ಆ ಕೃತಯುಗದಲ್ಲಿ ಹಾಗೆ ಆಯಾ ಕಾಲದಲ್ಲಿ ಈಗ ಕಲಿಯುಗಕ್ಕೆ ಭಕ್ತಿ ಪ್ರಧಾನ ಅಂತ ಇಲ್ಲಿ ಹೇಳ್ತಾರೆ ಸುಲಭವಾದ ಮಾರ್ಗ ವಿಶೇಷವಾಗಿಂತ ನಾಲ್ಕು ಯುಗದಲ್ಲಿಯೂ ಭಕ್ತಿ ವಿಶೇಷವೇ ಕಲಿಯುಗದಲ್ಲಿ ಮತ್ತಷ್ಟು ವಿಶೇಷವಾದ ದಾರಿಯಂತೆ ಕಲವುದು ಜ್ಞಾನ ವೈರಾಗ್ಯವು ವೃದ್ಧರು ಉಪವೂ ನಿರುತ್ಸವವು ಗ್ರಾಹಕಾಭಾವತೋ ದೇವಿ ಜಾತವು ಜರ್ ಜರತಾ ಮಿತಿ ಕಲಿಯುಗದಲ್ಲಿ ಜ್ಞಾನ ವೈರಾಗ್ಯಗಳು ವೃದ್ಧರು ಸುಖವಿಲ್ಲದವರು ಅವರನ್ನು ಯಾರೂ ಸೇರಿಸುವುದಿಲ್ಲ ಆದ ಕಾರಣ ಅವರು ಆಶ್ರಯವಿಲ್ಲದೆ ತುಂಬ ಕಷ್ಟಾವಸ್ಥೆಯಲ್ಲಿದ್ದಾರೆ ಅಂದರೆ ಜ್ಞಾನ ವೈರಾಗ್ಯಗಳನ್ನು ಸಂಪಾದಿಸುವಂಥದ್ದು ತುಂಬ ಕಷ್ಟವಾದ ಪ್ರತ್ಯಕ್ಷ ಕಲವು ಪ್ರತ್ಯಕ್ಷಫಲನಾ ಭಕ್ತಿಸ್ಸರ್ವರ್ವಯುಗೇಶವೀ ತತ್ ಪ್ರಭಾವಾದಹಂ ನಿತ್ಯಂ ತದ್ವಶೋ ನಾತ್ರ ಸಂಶಯ ಕಲಿಯುಗದಲ್ಲಿ ಭಕ್ತಿಯು ಭಗವಂತನ ಸಾಕ್ಷಾತ್ಕಾರವನ್ನು ಉಂಟು ಮಾಡುವಂಥದ್ದು ಅದರಂತೆ ಮಿಕ್ಕಯುಗಗಳಲ್ಲಿ ಕೂಡ ಭಕ್ತಿಯು ಫಲವನ್ನು ಕೊಡುತ್ತದೆ ಆ ಭಕ್ತಿಗೆ ನಾನು ಯಾವಾಗಲೂ ಅಧೀನನಾಗಿದ್ದೇನೆ ಅಂತೇಳಿ ಹೇಳ್ತಾನೆ ಶಿವ ಸತ್ಯತ್ರ ಯೋ ಭಕ್ತಿ ಮಾನ್ ಪುಮನ್ ಸದಾಹಂ ತತ್ ಸಹಾಯಕರ್ತ ವಿಘ್ನಹರ್ತ ರೀ ಪುಸ್ತಸ ದಂಡ್ಯೋತ್ರ ಚ ಸಂಶಯ ನನ್ನಲ್ಲಿ ಭಕ್ತಿಗಳೊಂದು ನಾನು ಯಾವಾಗಲೂ ಸಹಾಯ ಮಾಡ್ತೇನೆ ವಿಘ್ನಗಳನ್ನು ನಾಶ ಮಾಡ್ತೇನೆ ಅವನಿಗೆ ತೊಂದರೆ ಮಾಡುವವರನ್ನು ಶಿಕ್ಷಿಸ್ ಶಿಕ್ಷಿಸ್ತೇನೆ ಇದು ನಿಶ್ಚಯವಾದ ಮಾತು ಅಂತೇಳಿ ಹೇಳ್ತಾನೆ ತನ್ನ ಭಕ್ತರ ಶತ್ರುಗಳನ್ನು ನಾಶ ಮಾಡ್ತೇನೆ ಅಥವಾ ಶಿಕ್ಷೆ ಕೊಡ್ತೇನೆ ಅವರಿಗೆ ಅಂತ ಭಕ್ತ ಹೇತೋರಹಂ ದೇವಿ ಕಾಲಂ ಕ್ರೋಧ ಪರಿಪ್ಲುತ ಅದಹಂನಿ ನಾ ನೇತ್ರ ಭವೇ ನನ್ನ ಎಲ್ಲೋ ದೇವಿ ನನ್ನ ಭಕ್ತನನ್ನು ಸಲಹುವುದಕ್ಕಾಗಿ ನಾನು ಕೋಪಗೊಂಡು ಮೂರನೇ ನೇತ್ರದ ಅಗ್ನಿಂದ ಯಮನನ್ನೇ ಸುಟ್ಟು ಭಸ್ಮ ಮಾಡಿದ್ದೇನೆ ಇನ್ನು ಬೇರೆಯೇನು ವಿಷಯ ಅದಕ್ಕಿಂತ ದೊಡ್ಡದು ಭೇತರಹಂ ದೇವಿ ಹ್ಯುಪರ್ಯಭವಂ ಕಿಲ ಅತಿ ಕ್ರೋಧಾನ್ವಿತ ಶೂಲಂ ಗೃಹೀತ್ವಾನ್ವ ಜುರ ಭಕ್ತರ ರಕ್ಷನಗಾಗಿ ನಾನು ಸೂರ್ಯನ ಮೇಲೆರಿ ಖಿ ಉಪರಿ ಅಭವಂಕಿಲ ಖ್ಯುಪರ್ಯ ಅಭವಂಕಿಲ ಹ್ಞೂ ಖಾ ಅಂದರೆ ಆಕಾಶ ಆಕಾಶದಲ್ಲಿರುವವ ಅಂತೇಳಿ ಕೂಡ ಸೂರ್ಯ ಅವನ ಮೇಲೇರಿ ಹೋಗಿ ಕೋಪದಿಂದ ಸೂರ್ಯನಿಗೆ ತ್ರಿಶೂಲವನ್ನು ಇರಿದು ಅವನನ್ನು ಜಯಿಸಿದೆ ಅಂತ ಹೇಳ್ತಾನೆ ಅತಿ ಕ್ರೋಧಾನ್ವಿತಃ ಶೂಲಂ ಗೃಹೀತ್ವಾಜಯಂ ಪುರಾ ಹಿಂದೆ ಅಂಥೇಳಿ ಭಕ್ತಹೇತೋ ರಹಂದೇವಿ ರಾವಣಂ ಸಗಣಂ ಕ್ರೋಧ ತ್ಯಜತಿ ಕೃತೋ ನೈವ ಪಕ್ಷಪಾತೋ ವೈ ಭಕ್ತಿಗಾಗಿ ನಾನು ಪರಿವಾರ ಸಹಿತನಾದರೂ ರಾವಣನನ್ನೂ ಬಿಡಲಿಲ್ಲ ರಾವಣನ ನನಗೆ ಪಕ್ಷಪಾತವಿದ್ದರೂ ನನ್ನ ಭಕ್ತನಾದ ರಾಮನಿಗಾಗಿಯೇ ಆ ರಾವಣನನ್ನು ಸಲಹದೇ ಬಿಟ್ಟುಬಿಟ್ಟೆ ಭಕ್ತ ಹೇತೋರಹಂ ದೇವಿ ಅಂದರೆ ಅವನದ್ದು ರಾವಣನದ್ದು ಶುದ್ಧ ಭಕ್ತಿಯಾಗಿರಲಿಲ್ಲ ಅಂತ ನಿಷ್ಕಲ್ಮಶ ಭಕ್ತಿಯಲ್ಲ ಅದು ಸ್ವಾರ್ಥ ಭಕ್ತಿಯಾಗಿತ್ತು ಅವನದ್ದು ಅವನ ಸ್ವಾರ್ಥಕ್ಕಾಗಿ ಅವನ ಚತುರ್ದಶ ಭುವನಗಳ ಆಧಿಪತ್ಯಕ್ಕಾಗಿ ಆ ಭಾವನೆಯಿಂದ ಮಾಡಿದಂಥ ಭಕ್ತಿಯದು ನಿಷ್ಕಾಮ ಭಕ್ತಿಯಲ್ಲ ಹಾಗಾಗಿ ಅವನನ್ನು ಕೈ ಬಿಟ್ಟುಬಿಟ್ಟೆ ಭಕ್ತಹೇತೋರಹಂದೇವಿ ವ್ಯಾಸಿ ಕುಮತಿಗ್ರಹಂ ಕಾಶ್ಯಾನ್ಯಸಾರ ಯತ್ ಕ್ರೋಧ ದಂಡಯಿತ್ವಾ ನಂದಿನ ಹೆಲೋ ದೇವಿಯೇ ಭಕ್ತನಿಗಾಗಿಯೇ ನಾನು ದುಷ್ಟಬುಧಿವನಾದ ವ್ಯಾಸಮುನಿಯನ್ನು ನಂದಿಯ ಮೂಲಕ ಶಿಕ್ಷಿಸಿ ಕಾಶಿಯಿಂದ ಓಡಿಸಿದೆ ಅಂತ ಹೇಳ್ತಾನೆ ಬೇರೆ ಬೇರೆ ವಿಚಾರಗಳು ಮುಂದೆ ಬರಲಿಕ್ಕಿದೆ ಶಿವಪುರಾಣದಲ್ಲಿ ಕೆಂ ಬಹುಉಕ್ತೆಯ ದೇವೇಷಿ ಭಕ್ತಾಧೀನ ಸದಾ ಹ್ಯಹಂ ತತ್ಕರ್ತುರುಷ ಪುರುಷ ಸ್ಯಾತಿವಶಗೋ ನಾತ್ರ ಸಂಶಯ ಅಲೋ ಸತೀದೇವಿ ಹೆಚ್ಚು ಹೇಳಿ ಏನು ಪ್ರಯೋಜ ಹೆಚ್ಚೇನು ಹೇಳಿ ನಾ ಸದಾ ನಾನು ಭಕ್ತಿಗೆ ಅಧೀನನು ಆ ಭಕ್ತಿಯನ್ನ ಮಾಡುವ ಭಕ್ತನಿಗೂ ನಾನು ಅಧೀನ ಇದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾನೆ ಬ್ರಹ್ಮೋ ವಾಚ ಇತ್ತಮರಣ್ಯ ಭಕ್ತೆಯಸ್ತು ಮಹತ್ವ ದಕ್ಷ ಜಾ ಸತೀ ಜಹರ್ಷಾಂತೀ ವಮನಸೆ ಶಿವಂ ಮುದ ಎಲೆಯಾದನೆ ಹೀಗೆ ಶಂಕರನಿಂದ ಭಕ್ತಿಯ ಮಹಾತ್ಮ್ಯವನ್ನು ತಿಳಿದು ಸತೀದೇವಿಯು ತುಂಬ ಹರ್ಷಗೊಂಡಳು ಮತ್ತು ಭಕ್ತಿಯಿಂದ ಶಂಕರನನ್ನು ನಮಸ್ಕರಿಸಿದಳು ಪುನಃ ಪ ಪ್ರ ಸದ್ಭಕ್ತಿಯ ತತ್ಕಾಂಡ ವಿಷಯ ಮುನೇ ಸುಖಕರಂ ಲೋಕೇ ಜೀವೋದ್ಧಾರ ಪರಾಯಣಂ ಸಂತ್ರಶಾಸ್ತ್ರಾತ್ಮ್ಯಂ ವಿಶೇಷತಃ ಅನ್ಯಾ ಧರ್ಮವಸ್ತೂನೇ ಜೀವೋದ್ಧಾರಕರಾಣಿ ಹಿ ತಿರುಗಿ ಸತೀದೇವಿಯು ಮತ್ತೆ ಶಂಕರನನ್ನು ಭಕ್ತಿಯಿಂದ ನಮಸ್ಕರಿಸಿ ಜೀವನನ್ನು ಉದ್ಧರಿಸಿ ಸುಖುಂಟು ಮಾಡುವಂತಹ ಭಕ್ತಿಕಾಂಡದ ಶಾಸ್ತ್ರವನ್ನು ಯಂತಶಾಸ್ತ್ರ ಮಂತ್ರಶಾಸ್ತ್ರ ಹ್ಞೂ ಇವುಗಳ ಮಹಾತ್ಮ್ಯ ಇನ್ನೂ ಇತರ ಧರ್ಮಶಾಸ್ತ್ರ ಇವೆಲ್ಲವನ್ನೂ ಹೇಳಬೇಕು ಅಂತೇಳಿ ಕೇಳ್ತಾಳೆ ಶಂಕರೋಪಿತದ ಕರ್ಣ್ಯ ಸತೀ ಪ್ರಶ್ನೆ ಪ್ರಹೃಷ್ಟಧೀ ವರ್ಣಯಾಮ ಸು ಪ್ರೀತ್ಯ ಜೀವೋದ್ಧಾರಾಯ ಕೃತ್ಸ್ನಃ ಶಂಕರನು ಸಹ ಸತೀದೇವಿಯು ಕೇಳಿದ್ದೆಲ್ಲವನ್ನೂ ಪ್ರೀತಿಯಿಂದ ಜೀವರ ಉದ್ಧಾರಕ್ಕಾಗಿ ವಿಸ್ತಾರವಾಗಿ ವರ್ಣಿಸಿ ಹೇಳ್ತಾನೆ ತತ್ರ ಶಾಸ್ತ್ರೀ ಸಪಂಚಾಂಗ್ ಮಹೇಶ್ವರ ಬಾಷೆ ಮಹಿಮನಂಚ ತರಸ ದೇವ ಯಂತ್ರಶಾಸ್ತ್ರ ಮಂತ್ರಶಾಸ್ತ್ರವನ್ನು ಪಂಚಾಯತನನ್ನು ಮಹಾತ್ಮ್ಯವನ್ನು ಮಹೇಶ್ವರನು ಹೇಳುತ್ತಾನೆ ಸೇತಿ ಸೇತಿಕಾತ್ಮೇವ ಚ ಸವರ್ಣಶ್ರಮಧರ್ಮ ನೃಪಧರ್ಮುನೀಶ್ವರ ಸುತ ಸ್ತ್ರೀಧರ್ಮ ಮಾಹಾತ್ಮ್ಯ ವರ್ಣಾಶ್ರಮವನಶ್ವರಂ ವೈದ್ಯಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಜೀವಸುಖಾವಹ್ ಸಾಮುರಿಕ ಪರಂ ಶಾಸ್ತ್ರಾಸ್ತ್ರ ಪೂರುಷ್ ಕೃಪ ಮಹಿಶಾನ್ ವರ್ಣಯಸ ತತ್ವ ಇತಿಹಾಸ ಭಕ್ತರ ಮಾಹಾತ್ಮ್ಯ ವರ್ಣಾಶ್ರಮಧರ್ಮಗಳು ರಾಜಧರ್ಮ ಸುತಧರ್ಮ ಸ್ತ್ರೀಧರ್ಮ ಅಂದರೆ ಮಕ್ಕಳು ಹೇಗಿರಬೇಕು ಮಕ್ಕಳಾಗಿ ತಂದೆ ತಾಯಿ ಸ್ತ್ರೀಧರ್ಮ ಪತ್ನಿ ಸ್ತ್ರೀ ಹೇಗಿರಬೇಕು ಅವುಗಳ ಮಾಹಾತ್ಮ್ಯ ಹ್ಞೂ ವರ್ಣಾಶ್ರಮಗಳ ಸ್ವರೂಪ ಹ್ಞೂ ಚಾತುರ್ವರ್ಣಗಳ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಾಶ್ರಮಗಳ ಮತ್ತು ವರ್ಣಗಳ ಆಶ್ರಮಗಳಂದರೆ ಬ್ರಹ್ಮಚರ್ಯ ಗಾರ್ಹಸ್ತ್ಯ ವಾನಪ್ರಸ್ಥ ವೃದ್ಧಾ ಇದು ಸನ್ಯಾಸ ಆಶ್ರಮಗಳ ಸ್ವರೂಪ ವೈದ್ಯಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ಹಸ್ತ ಸಾಮುದ್ರಿಕ ಮುಂತಾದಂತಹ ಜನಗಳಿಗೆ ಅನುಕೂಲವಾಗುವಂಥ ಅನೇಕ ಶಾಸ್ತ್ರಗಳನ್ನು ಮಹೇಶ್ವರನು ಸತೀದೇವಿ ವಿಸ್ತಾರವಾಗಿ ವರ್ಣಿಸಿ ಹೇಳ್ತಾರೆ ಇತ್ತಂ ತ್ರಿಲೋಕುಖ ಸರ್ವಜ್ಞೌ ಚತೀ ಶಿವೌ ಲೋಕೋಪಕಾರಕರ್ಣಧೃತ ಸದ್ಗುಣ ವಿಗ್ರಹೌ ಚಿ ಕ್ರೀಡಾತೇ ಬಹು ಇಧಂ ಕೈಲಾಸೇ ಹಿಮವದ್ಗಿರೌ ಅನ್ಯಸ್ಥಲೇಶು ಚ ತದಾ ಪರಬ್ರಹ್ಮಸ್ವರೂಪಿಣ ಎಲೈನಾರದನೆ ಹೀಗೆ ಮೂರು ಲೋಕಗಳಿಗೂ ಸುಖವನ್ನು ಮಾಡುವವರು ಸರ್ವಜ್ಞರು ಲೋಕೋಪಕಾರಕ್ಕಾಗಿ ಸಗುಣ ರೂಪವನ್ನು ಧರಿಸಿದವರು ಮತ್ತು ಪರಬ್ರಹ್ಮ ಸ್ವರೂಪಿಗಳು ಆದಂತಹ ಸತೀ ಪರಮೇಶ್ವರರು ಕೈಲಾಸದಲ್ಲಿಯೂ ಹಿಮತ್ಪೋಚದಲ್ಲಿಯೋ ಮಿಕ್ಕ ವಿಹಾರಸ್ಥಾನಗಳಲ್ಲಿಯೂ ಅವು ಸಹ ಅನೇಕ ವಿಧವಾಗಿ ಸಂತೋಷದಿಂದ ವಿಹರಿಸಿದರು ಇಲ್ಲಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ದ್ವಿತೀಯೇ ಸತೀಂಡೇ ಭಕ್ತಿ ಪ್ರಭಾವವರ್ಣನ ನಾಮ ತ್ರಯೋವಿಶೋಧ್ಯಾ ಇಲ್ಲಿಗೆ ಶ್ರೀ ಶಿವಪುರಾಣದ ಎರಡನೇದಾದ ರುದ್ರ ಸಂಹಿತೆಯಲ್ಲಿ ಎರಡನೇದಾದ ಸತೀಖಂಡದಲ್ಲಿ ಭಕ್ತಿ ಪ್ರಭಾವ ವರ್ಣನೆ ಅನ್ನತಕ್ಕಂತಹ ಇಪ್ಪತ್ತ್ಮೂರನೇ ಅಧ್ಯಾಯವು ಮುಗಿಯಿತು ಇನ್ನು ಇಪ್ಪತ್ತ್ನಾಲ್ಕನೇ ಅಧ್ಯಾಯವನ್ನು ಆಳಿಸಿ ನೋಡೋಣ ಹರಿರಾಮ ಓಂ ತತ್ಸತ್ ಶಿವಾರ್ಪಣಮಸ್ತು